ಓ ಸಹ ನವತು ಸಹನೌ ಭುನತ್ತು ಸಹ ವೀರ್ಯಂಕರವಹೈ ತೇಜಸ್ವಿನಧೀತಮಸ್ತು ಮಾುಷಾವಹೈ ಓಂ ಶಾಂತಿಶಾಂತಿಶಾಂತಿ ಹರಿ ಓ ಹನ್ನೆರಡನೆಯ ಮಂತ್ರದಲ್ಲಿ ಅಧ್ಯಾತ್ಮ ಯೋಗ ಎನ್ನುವ ಪದವನ್ನು ಇಲ್ಲಿ ಉಪಯೋಗ ಮಾಡ್ತಾರೆ ತಂ ದುರ್ದರ್ಶಂ ಗೂಢಮನು ಪ್ರವಿಷ್ಟಂ ಗುಹಾಹಿತ ಗಹ್ವರೆಷ್ಠ ಪುರಾಣ ಅಧ್ಯಾತ್ಮಯೋಗಾಧಿಗಮೇನ ದೇವ್ ಮತ್ವಾಧೀರೋ ಹರ್ಷಶೋಕೌ ಜಹಾತಿ ಈ ಆತ್ಮನನ್ನು ಅಧ್ಯಾತ್ಮಯೋಗದಿಂದ ತಿಳಿದುಕೊಂಡು ಹರ್ಷ ಶೋಕ ಸುಖ ಅಥವಾ ದುಃಖ ಇವುಗಳನ್ನು ಅವನು ಬಿಟ್ಟು ಬಿಡ್ತಾನೆ ಕಳ್ಕೊಳ್ತಾನೆ ಅಥವಾ ಇದನ್ನು ಮೀರಿ ಹೋಗ್ತಾನೆ ಇಲ್ಲಿ ಗುರಿಯಾದಂಥ ಆ ದೇವ ದೇವಂ ಎನ್ನುವ ಪದವನ್ನು ಕೂಡ ಬಳಸಿದ್ದಾರೆ ಆ ದೇವನ ದೇವ ಅಂತಂದರೆ ವಿಶೇಷ ಕೈಕಾಲು ನಾಲ್ಕು ಕೈ ಎಂಟು ಕೈ ಕಿರೀಟ ಇತ್ಯಾದಿಗಳನ್ನೆಲ್ಲ ಹೊತ್ತುಕೊಂಡಿರುವ ದೇವತೆಯ ಒಂದು ರೂಪ ಅಂತ ನಾವು ತಿಳ್ಕೊಳ್ಳೋದು ಬೇಡ ಅವೆಲ್ಲವೂ ಕೂಡ ಮುಂದೆ ಪುರಾಣಗಳಲ್ಲಿ ಹೆಚ್ಚು ವಿಸ್ತಾರವಾಗಿ ವರ್ಣಿಸಲ್ಪಟ್ಟಂಥ ದೇವತೆಯ ಚಿತ್ರ ಉಪನಿಷತ್ತುಗಳಲ್ಲಿ ಅಂಥ ದೇವತೆಯನ್ನು ಹೆಚ್ಚಾಗಿ ವಿವರಿಸುವುದಿಲ್ಲ ಅಲ್ಲಿ ದಿವ್ಯವಾದದ್ದು ಬೆಳಗುತ್ತಾ ಇರುವವನು ಅನ್ನೋ ಅರ್ಥ ಅಷ್ಟೇ ಇದೆ ದೇವ ಅಂತಂದರೆ ಅರ್ಥ ಅಷ್ಟೆ ಬೆಳಗುತ್ತಾ ಯಾವುದರಿಂದ ಬೆಳಗುತ್ತಾ ಇದ್ದಾನೆ ಅಂತಂದರೆ ಜ್ಞಾನದಿಂದ ಮತ್ತು ತನ್ನ ದಿವ್ಯವಾದ ಸ್ವರೂಪದಿಂದ ಯಾರಲ್ಲಿ ಆಧ್ಯಾತ್ಮಿಕತೆ ಎನ್ನುವುದು ತುಂಬಿ ತುಳುಕುತ್ತಾ ಇದೆಯೋ ಸಾಧನೆಯಿಂದಲೂ ಸಾಕ್ಷಾತ್ಕಾರದಿಂದಲೂ ಯಾರ ಒಟ್ಟು ಚಹರೆ ಪರಿವರ್ತಿತವಾಗಿದೆಯೋ ಅವರನ್ನು ನೋಡುವಾಗಲೇ ಅರ್ಥ ಆಗುತ್ತೆ ಇವರು ಈ ಲೋಕದವರಲ್ಲ ಅಂತ ಶ್ರೀರಾಮಕೃಷ್ಣರು ಸಾಧನೆಯ ಉಜ್ವಲವಾದಂಥ ಒಂದು ಜೀವನವನ್ನು ನಡೆಸಿ ಅವರನ್ನು ನೋಡಿದವರೆಲ್ಲ ಅದ್ಭುತ ವ್ಯಕ್ತಿ ಎನ್ನುವ ಹಾಗೆ ನೋಡ್ತಾ ಇದ್ರಂತೆ ಶಾರದಾ ಮಾತೆ ಅವರು ಹೇಳ್ತಾರೆ ಶ್ರೀರಾಮಕೃಷ್ಣರು ದೇವಸ್ಥಾನದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಾದ್ರೆ ಅವರ ಮೈಯಿಂದ ಅವರ ದೇಹದಿಂದ ಹೊರಕ್ಕೆ ಬರ್ತಾ ಇರುವ ಪ್ರಭೆಯನ್ನು ನೋಡಿ ಜನ ಆಶ್ಚರ್ಯ ಚಕಿತರಾಗ್ತಿದ್ರಂತೆ ಅಷ್ಟರ ಮಟ್ಟಿಗೆ ದಿವ್ಯವಾದಂಥ ಕಾಂತಿ ಅವರಿಂದ ಹೊರಕ್ಕೆ ಹೊಮ್ಮತ ಆ ಕಾಂತಿ ಜನರನ್ನು ಸಂಪೂರ್ಣವಾಗಿ ಸೆಳಿತಾ ಇದೆ ಅಂತ ಗೊತ್ತಾದ ಕೂಡಲೇ ಶ್ರೀರಾಮಕೃಷ್ಣರು ಬಟ್ಟೆಯಿಂದ ಅದನ್ನು ಕವರ್ ಮಾಡ್ತಿದ್ರಂತೆ ಅನಂತರ ಜಗನ್ಮಾತೆಯನ್ನೇ ಬೇಡ್ಕೊಂಡ್ರಂತೆ ಇದು ಒಂದು ದೊಡ್ಡ ತೊಂದರೆ ಆಗಿಬಿಟ್ಟಿದೆ ಜನ ನೋಡ್ದವ್ರನ್ನೆಲ್ಲ ಆಕರ್ಷಿಸ್ತಾ ಇದೆ ಇಂಥ ಆಕರ್ಷಣೆ ನನಗೆ ಬೇಡ ದಯವಿಟ್ಟು ಅದನ್ನು ವಾಪಸ್ ತಗೋ ಅಂತ ಪ್ರಾರ್ಥನೆ ಮಾಡ್ತಾರಂತೆ ಸಹಜವಾಗಿ ಸಾಧನೆಯಿಂದ ಹೊರಗೆ ಹೊಮ್ಮತ ಇದ್ದಂಥ ಆ ದಿವ್ಯವಾದಂಥ ಕಾಂತಿ ಇದೆಯಲ್ಲ ಅದು ಎಂಥವ್ರನ್ನಾದರೂ ಆಕರ್ಷಿಸುವಷ್ಟು ಸಮರ್ಥವಾಗಿರ್ತದೆ ಈ ದೇವ ಅಂತಂದರೆ ಇಲ್ಲಿ ಆತ್ಮ ಅಂತ ಅಷ್ಟೇ ಅರ್ಥ ಅದರ ವಿವರಣೆ ಈ ಮಂತ್ರದಲ್ಲಿ ಇದೆ ಎಂಥ ವಿವರಣೆ ದುರ್ದರ್ಶಂ ನೋಡುವುದಕ್ಕೆ ಅತ್ಯಂತ ಕಷ್ಟ ಅಷ್ಟು ಸುಲಭವಾಗಿ ಸಿಗತಕ್ಕದ್ದಲ್ಲ ಗೂಢ ಅಡಗಿದೆ ಸೂಕ್ಷ್ಮವಾಗಿದೆ ಗಹ್ವರೇಷ್ಠ ಅಂತ ಹೇಳ್ತಾನೆ ಗಹ್ವರ ಅಂತಂದರೆ ಹೃದಯ ಹೃದಯ ಗುಹೆಯಲ್ಲಿ ಅಡಗಿದೆ ಜೀವಿಗಳ ಅಂತರಂಗದಲ್ಲಿ ಅದು ಕಾಣಿಸದ ಹಾಗೆ ಅದನ್ನು ಇಡಲ್ಪಟ್ಟಿದೆ ಅಷ್ಟೇ ಅಲ್ಲ ಅದು ಅತ್ಯಂತ ಪ್ರಾಚೀನವಾದದ್ದು ಪುರಾಣಂ ಅಂತ ಹೇಳ್ತಾ ಇದೆ ಪುರಾಣ ಅಂತ ಯಾವುದು ಎಲ್ಲಕ್ಕಿಂತಲೂ ಹಳೆಯದು ಅಂತ ನಾವು ಊಹಿಸ್ಕೊಳ್ತೇವೋ ಅದಕ್ಕಿಂತಲೂ ಹಳೆಯದು ಅಂದರೆ ಅದಕ್ಕೆ ಹಿಂದೆ ಹಿಂದಕ್ಕೆ ಹೋದರೆ ಇಲ್ಲ ಎಷ್ಟು ಸನಾತನ ಎಷ್ಟು ಪ್ರಾಚೀನ ಅಂತ ನಾವು ಲೆಕ್ಕ ಮಾಡೋದಕ್ಕೆ ಸಾಧ್ಯ ಇಲ್ಲದಷ್ಟು ಹಳೆಯದು ಆದಿ ಇಲ್ಲದ್ದು ಯಾವುದಕ್ಕೆ ಆದಿ ಇಲ್ಲವೋ ಅದಕ್ಕೆ ಅಂತ್ಯವೂ ಇರುವುದಿಲ್ಲ ಒಟ್ಟಿನಲ್ಲಿ ಶಾಶ್ವತವಾದದ್ದು ಎಲ್ಲ ಕಾಲದಲ್ಲೂ ಇರತಕ್ಕದ್ದು ನಿತ್ಯವಾದದ್ದು ಅಂಥ ದೇವನ ವಿವರಣೆ ಇದೆ ಅವನನ್ನು ಪಡೆಯುವುದು ಹೇಗೆ ಅದನ್ನು ಹೇಳ್ತಾರೆ ಅಧ್ಯಾತ್ಮ ಯೋಗ ಅಧ್ಯಾತ್ಮ ಯೋಗದ ಅಧಿಗಮೇನ ಅಧಿಗಮ ಅಂತಂದರೆ ಅದನ್ನು ತಿಳ್ಕೊಳ್ಳೋದು ಅಭ್ಯಾಸ ಮಾಡುವುದು ಅದನ್ನು ಹೊಂದುವುದು ಆ ಮಾರ್ಗವನ್ನು ತುಳಿಯುವುದು ಉಪನಿಷತ್ತುಗಳಲ್ಲಿ ಕೆಲವು ಕಡೆ ಮಾತ್ರ ಈ ಪದ ಬಳಕೆಯಾಗಿದೆ ಯೋಗ ಅಂತ ಅಧ್ಯಾತ್ಮ ಎನ್ನುವ ಪದ ಬರುತ್ತೆ ಯೋಗ ಎನ್ನುವುದು ಹೆಚ್ಚು ಬರುವುದಿಲ್ಲ ನಾವು ಇವತ್ತು ಎಷ್ಟೆಲ್ಲ ವಿಸ್ತಾರವಾಗಿ ಆ ಪದವನ್ನು ಬಳಸ್ತೇವೆ ಅಂತಂದರೆ ಕೇವಲ ಅಧ್ಯಾತ್ಮ ಆಧ್ಯಾತ್ಮಿಕವಾದ ಸಾಧನೆ ಮಾಡುವುದು ಅದಷ್ಟೇ ಯೋಗ ಅಲ್ಲ ದೈಹಿಕವಾದ ವ್ಯಾಯಾಮ ಮಾಡುವುದಕ್ಕೂ ಯೋಗ ಅಂತ ಹೇಳ್ತೇವೆ ತುಂಬ ವ್ಯಾಪಕ ಆಗ್ತಾ ಇದೆ ಆಮೇಲೆ ಏನಾದರೂ ಸಂದರ್ಭ ಕೂಡಿ ಬಂತು ಕಾಲ ಸೇರಿ ಬಂತು ಅಂದರೆ ಅದಕ್ಕೂ ಯೋಗ ಅಂತ ಹೇಳ್ತೀವಿ ಅವನಿಗೆ ಯೋಗ ಇಲ್ಲ ಅಂತ ಹೇಳ್ತೀವಿ ಅಂದರೆ ಅದೃಷ್ಟ ಆ ಅರ್ಥದಲ್ಲೂ ಬಳಕೆ ಮಾಡ್ತೇವೆ ಹೀಗೆ ಆ ಪದದ ಬಳಕೆ ತುಂಬ ವ್ಯಾಪಕವಾಗಿದೆ ಮುಖ್ಯವಾಗಿ ಯೋಗಶಾಸ್ತ್ರ ಅಂತ ಒಂದು ಶಾಸ್ತ್ರ ಇದೆ ಪ್ರಧಾನವಾಗಿ ಅಧ್ಯಾತ್ಮವನ್ನು ಆಧಾರವಾಗಿಟ್ಟುಕೊಂಡೇ ಈ ಯೋಗ ಎನ್ನುವಂಥ ಒಂದು ಕಲ್ಪನೆ ಬೆಳೆದದ್ದು ಆಮೇಲೆ ಇದೇ ಒಂದು ಶಾಖೆಯಾಗಿ ಷಡ್ ಒಂದು ಪ್ರಧಾನವಾದ ಶಾಖೆ ಪ್ರಧಾನವಾಗಿ ತತ್ವಶಾಸ್ತ್ರ ತತ್ವವನ್ನು ಹೆಚ್ಚು ಅಭ್ಯಾಸ ಮಾಡುವವರಿಗೆ ಗೊತ್ತಿರ್ತದೆ ಭಾರತದಲ್ಲಿ ಬೆಳೆದು ಬಂದಂಥ ಐದು ಆರು ಪ್ರಧಾನ ಶಾಖೆಗಳಲ್ಲಿ ಒಂದು ಯೋಗ ಅಂತ ಸಾಂಖ್ಯ ಮತ್ತು ಯೋಗ ಇವೆರಡು ಜೊತೆ ಜೊತೆಗೆ ಹೋಗ್ತವೆ ಪತಂಜಲಿ ಎನ್ನುವಂಥ ಒಬ್ಬ ಮುನಿ ಆ ಗ್ರಂಥವನ್ನು ಬರೆದ ಅಂತ ಹೇಳ್ತಾರೆ ಪತಂಜಲಿ ಯೋಗದರ್ಶನ ಅಂತ ಕರೀತಾರೆ ಯೋಗಸೂತ್ರ ಅಂತಲೂ ಕೂಡ ಹೇಳ್ತಾರೆ ಅದಕ್ಕೆ ಹತ್ತಾರು ಬಗೆಯ ಗ್ರಂಥಗಳಿವೆ ಆದರೆ ಪ್ರಧಾನವಾಗಿ ಯೋಗಸೂತ್ರವೇ ಈ ಗ್ರಂಥಕ್ಕೆ ಆಧಾರ ಮತ್ತು ಹೆಚ್ಚು ಪ್ರಚಲಿತವಾಗಿರುವಂತ ಕೃತಿ ಇದು ಸೂತ್ರ ಅಂದರೆ ಸಣ್ಣ ಸಣ್ಣ ಸಣ್ಣ ವಾಕ್ಯಗಳು ಮೊದಲಿನ ಕಾಲದಲ್ಲೆಲ್ಲ ಇವತ್ತೇನು ಹಾಗೆ ರಾಶಿ ರಾಶಿ ಗ್ರಂಥ ಬರೆದಿಡ್ತಿರಲಿಲ್ಲ ಒಂದನೇದು ಆ ಕಾಲಕ್ಕೆ ಪ್ರಿಂಟಿಂಗ್ ಇರಲಿಲ್ಲ ಪ್ರೆಸ್ ಇರಲಿಲ್ಲ ಏನಿದ್ರೂ ಕೂಡ ಲಿಪಿಯಲ್ಲಿ ಅದನ್ನು ಪ್ರತಿ ಮಾಡಬೇಕು ಒಂದು ಗ್ರಂಥ ಇದ್ದರೆ ಅದನ್ನು ರಕ್ಷಣೆ ಮಾಡಿ ಇಟ್ಕೊಂಡ್ರೆ ಅದನ್ನು ಅದನ್ನೇ ಬಂದು ನೂರಾರು ಮಂದಿ ಓದಬೇಕು ಈಗ ಒಂದು ಪುಸ್ತಕ ಹಚ್ಚ ಹಾಕಿದರೆ ನೂರು ಜನರಿಗೆ ಹಂಚಿ ಬಿಡ್ತೇವೆ ನೂರು ಜನ ಓದಲಿ ಅಂತ ಆ ಕಾಲದಲ್ಲಿ ಸಾಧ್ಯ ಇರ್ತಿರಲಿಲ್ಲ ಅದು ಯಾಕಂದರೆ ಬರಿಬೇಕು ಪ್ರತಿಯೊಂದನ್ನು ತಾಳೆ ಕಷ್ಟಪಟ್ಟು ಬರೀಬೇಕಿತ್ತು ಆದ್ದರಿಂದ ಎಷ್ಟು ಕಡಿಮೆ ಪದಗಳಲ್ಲಿ ಒಂದು ವಿಷಯವನ್ನು ಹಿಡಿದಿಡ್ತಾನೋ ಅಷ್ಟರ ಮಟ್ಟಿಗೆ ಅದು ಲಾಭ ಅಂತ ಅದು ಹಾಗಾಗಿ ಈ ಸೂತ್ರ ರೂಪದಲ್ಲಿ ಹೇಳುವ ಪದ್ಧತಿ ಇತ್ತು ತುಂಬ ಅರ್ಥ ಕೊಡುವ ವಿಷಯಗಳನ್ನು ಸೂತ್ರ ಚಿಕ್ಕದಾಗಿ ಹೇಳಿದಷ್ಟು ನೆನಪೇಲಿಟ್ಕೊಳ್ಳೋಕ್ಕೆ ಒಳ್ಳೆಯದು ಲಾಭ ಏನು ಅಂತಂದರೆ ಎಲ್ಲವನ್ನು ನೆನ್ಪಲ್ಲಿಟ್ಕೊಂಡ್ರೆ ಪುಸ್ತಕದ ಅಗತ್ಯವೇ ಇಲ್ಲವಲ್ಲ ಹಾಗಾಗಿ ಕೆಲವೊಂದೊಂದು ಸೂತ್ರ ರೂಪದಲ್ಲಿ ಚಿಕ್ಕದಾಗಿ ಹೇಳಿದರೆ ಅದನ್ನು ನೆನಪೇಲಿಟ್ಕೊಳ್ಳೋದು ಅದನ್ನು ಮನಸ್ಸಿಗೆ ತಂದುಕೊಡಲೇ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳೆಲ್ಲ ಬರ್ತವೆ ಹೀಗೆ ಯೋಗ ಸೂತ್ರದಲ್ಲಿ ಸಾಕಷ್ಟು ಸೂತ್ರಗಳಿವೆ ಅದರ ಮೊದಲನೆಯ ಸೂತ್ರದಲ್ಲೇ ಅಥ ಯೋಗಾನುಶಾಸನ ಅಂತ ಒಂದು ಆ ಸೂತ್ರ ಇದೆ ಅದರಲ್ಲಿ ಒಂದು ಯೋಗ ಎನ್ನುವ ಪದ ಬರ್ತದೆ ನಿಶ್ಚಿತವಾಗಿಯೂ ಕೂಡ ಪತಂಜಲಿ ಬರೆದ ಪಾತಂಜಲ ಯೋಗ ದರ್ಶನ ಉಪನಿಷತ್ತಿನಿಂದ ಅನಂತರದ್ದು ಯಾಕಂದರೆ ಆ ಯೋಗ ಎನ್ನುವ ಸ್ಕೂಲೆ ಒಂದು ಶಾಸ್ತ್ರ ಪದ್ಧತಿಯೇ ಆರಂಭವಾದದ್ದು ಇತ್ತೀಚೆಗೆ ಉಪನಿಷತ್ತುಗಳು ಅದಕ್ಕಿಂತಲೂ ಎಷ್ಟೋ ವರ್ಷಗಳು ಹಳೆಯವು ಹಾಗಾಗಿ ಈ ಉಪನಿಷತ್ತಿನಲ್ಲೇ ಯೋಗದ ಕೆಲವೊಂದು ಅಂಶ ಬಂದಿದೆ ಅನೇಕ ಸಂಗತಿಗಳನ್ನು ಉಪನಿಷತ್ತಿನಿಂದಲೇ ಅವರು ಸ್ವೀಕರಿಸಿದ್ದಾರೆ ಆದರೆ ಉಪನಿಷತ್ತಿನಲ್ಲಿ ಯೋಗ ಸೂತ್ರದಲ್ಲಿರುವಷ್ಟು ವಿಸ್ತಾರವಾಗಿ ಯೋಗದ ಬೇರೆ ಬೇರೆ ಬಗೆಗಳನ್ನು ಹೇಳುವುದಿಲ್ಲ ಯೋಗ ಸೂತ್ರ ಪ್ರಧಾನವಾಗಿ ಮನಸ್ಸಿನ ವಿಶ್ಲೇಷಣೆ ಮಾಡುತ್ತೆ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅದರ ಆಳದಲ್ಲಿ ಏನೇನಿವೆ ಅದನ್ನು ಹೇಗೆ ಸಾಧನೆಗೆ ಬಳಸಿಕೊಳ್ಬೇಕು ಆಮೇಲೆ ಸಾಕ್ಷಾತ್ಕಾರವನ್ನು ಹೇಗೆ ಹೊಂದಬಹುದು ಇದಷ್ಟನ್ನು ಒಂದು ರೀತಿ ವ್ಯವಸ್ಥಿತವಾಗಿ ಯೋಗ ಸೂತ್ರದಲ್ಲಿ ಹೇಳುತ್ತದೆ ಉಪನಿಷತ್ತುಗಳಲ್ಲಿ ಆದರಷ್ಟು ವ್ಯವಸ್ಥಿತವಾಗಿ ಮನಸ್ಸಿನ ವಿಶ್ಲೇಷಣೆಯಾಗಲಿ ಅದರ ಬೇರೆ ಬೇರೆ ಆಯಾಮಗಳಾಗಲಿ ಬರುವುದಿಲ್ಲ ಇಲ್ಲಿ ಏನು ಬರ್ತವೆ ಅಂತಂದರೆ ಅಲ್ಲಲ್ಲಿ ಅಲ್ಲಲ್ಲಿ ಎಲ್ಲಿ ಅಗತ್ಯ ಅಂತ ಅನ್ನಿಸ್ತದೋ ಅಲ್ಲಿ ತತ್ವವಿಚಾರ ಉಪನಿಷತ್ತಲ್ಲಿ ಬರುವಂಥ ಅನುಭವದ ಕೆಲವು ಸಂಗತಿಗಳು ಆತ್ಮವನ್ನು ಕುರಿತಾದ ಜಿಜ್ಞಾಸೆಯಾಗಿರಲಿ ವಿವರಣೆಯಾಗಿರಲಿ ಅನೇಕ ಬಗೆಯ ಸಂಗತಿಗಳನ್ನೆಲ್ಲ ಇಲ್ಲಿಯೊಟ್ಟು ಕಲೆ ಹಾಕಿದ್ದಾರೆ ಮಧ್ಯೆ ಎಲ್ಲಿ ಅಗತ್ಯ ಅಂತ ಅನ್ನಿಸ್ತದೋ ಪ್ರಾಸಂಗಿಕವಾಗಿ ಯೋಗಕ್ಕೆ ಸಂಬಂಧಪಟ್ಟ ವಿಚಾರಗಳು ಅಲ್ಲಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಬರ್ತದೆ ಇಲ್ಲಿ ಅಧ್ಯಾತ್ಮ ಯೋಗ ಅಂತಂದರೆ ಏನು ಅದಕ್ಕೆ ಶಂಕರಾಚಾರ್ಯರ ವಿವರಣೆಯನ್ನು ಹಿಂದಿನ ವಾರ ಹೇಳಲಾಗಿತ್ತು ಅಲ್ಲಿ ಹೇಳ್ತಾರೆ ವಿಷಯೇಭ್ಯ ಪ್ರತಿ ಸಂಹೃತ್ಯ ಚೇತಸ ಆತ್ಮನಿ ಸಮಾಧಾನಂ ಚೇತಸ ಮನಸ್ಸನ್ನು ವಿಷಯೇಭ್ಯ ವಿಷಯವಸ್ತುಗಳಿಂದ ಪ್ರತಿ ಸಂಹೃತ್ಯ ಹಿಂದಕ್ಕೆ ಸೆಳೆದುಕೊಂಡು ಆತ್ಮನಿ ಸಮಾಧಾನಂ ಆತ್ಮನಲ್ಲಿ ಸಂ ವಿಶೇಷವಾಗಿ ಆಧಾನ ಇಡುವುದು ಸಾರ ಇಷ್ಟೆ ಮನಸ್ಸು ಎಲ್ಲೆಲ್ಲೋ ಚದರಿ ಹೋಗ್ತಾ ಇದೆ ವಿಷಯವಸ್ತುಗಳಲ್ಲಿ ಪ್ರಪಂಚಕ್ಕೆ ಸಂಬಂಧಪಟ್ಟ ನಾವು ಇಂದ್ರಿಯಗಳ ಮೂಲಕ ಗ್ರಹಿಸುವ ಏನೇನು ವಸ್ತುಗಳಿವೆ ಅದನ್ನೇ ವಿಷಯವಸ್ತು ಅಂತ ಹೇಳ್ತೇವೆ ಅವುಗಳಲ್ಲಿ ಮನಸು ಮಗ್ನವಾಗಿ ಬಿಡುತ್ತೆ ನಮಗೆ ಬೇಕಿರಲಿ ಬೇಡದಿರಲಿ ಗೊತ್ತಿರಲಿ ಗೊತ್ತಿಲ್ಲದೇ ಇರಲಿ ಸಹಜವಾಗಿ ನಮ್ಮ ಗಮನ ಎಲ್ಲವೂ ಕೂಡ ಈ ನಾನಾ ವಸ್ತುಗಳ ಕಡೆಗೆ ಹೋಗಿರುವುದರಿಂದ ಅದರಲ್ಲೇ ಒಂದಾಗಿಬಿಡುತ್ತೆ ಮಾಡಬೇಕಾದ ಕಾರ್ಯ ಏನು ಅಂತ ಹಾಗೆ ವಸ್ತುಗಳಲ್ಲಿ ಒಂದಾದ ಮನಸ್ಸನ್ನು ಹಿಂದಕ್ಕೆ ಸಳ್ಕೋಬೇಕು ಅದಕ್ಕೆ ಏನು ಪ್ರಧಾನವಾಗಿ ಇರಬೇಕಾದಂಥ ಗುಣ ಅಂತಂದರೆ ಎಚ್ಚರ ಬುದ್ಧಿ ಧೀರ ಅಂತ ಹೇಳ್ತಾರೆ ಮತ್ವ ಧೀರ ಇದನ್ನು ಚೆನ್ನಾಗಿ ತಿಳಿದುಕೊಂಡು ಧೀರ ಅಂದರೆ ಬುದ್ಧಿವಂತ ಬುದ್ಧಿ ಚೆನ್ನಾಗಿ ಯಾರಲ್ಲಿ ಇದೆಯೋ ಯಾರು ಬುದ್ಧಿಯನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ತಾನೋ ಅವನೇ ಧೀರ ಅಂಥವನು ಬುದ್ಧಿಯಿಂದ ಎಚ್ಚರದಿಂದ ಮನಸ್ಸನ್ನು ವಿಷಯಗಳಿಂದ ಹಿಂದಕ್ಕೆ ಎಳಕೊಂಡು ಆತ್ಮನಲ್ಲಿ ಇಡಬೇಕು ಅದೇ ಯೋಗ ಶಂಕರಾಚಾರ್ಯರ ಕಾಲ ಮತ್ತು ಇಚೆಗೆ ಅವರು ಈ ಷಡ್ ದರ್ಶನ ಎಲ್ಲವನ್ನು ಕೂಡ ಚೆನ್ನಾಗಿ ಅಭ್ಯಾಸ ಮಾಡಿದ್ದವರು ಕೇವಲ ವೇದಾಂತ ಅಥವಾ ಉತ್ತರ ಮೀಮಾಂಸೆ ಎನ್ನುವ ಒಂದು ದರ್ಶನವನ್ನು ಮಾತ್ರ ಅವರು ಅಭ್ಯಾಸ ಮಾಡಿದವರಲ್ಲ ಅವರು ಪ್ರಧಾನವಾಗಿ ವೇದಾಂತವನ್ನೇ ಪ್ರತಿಪಾದಿಸಿದರು ಆದರೆ ಉಳಿದ ಎಲ್ಲ ದರ್ಶನವನ್ನು ಕೂಡ ಆಳವಾಗಿ ಅಭ್ಯಾಸ ಮಾಡಿದರು ಉದಾಹರಣೆ ಮೀಮಾಂಸೆ ಆಗಿರಲಿ ಯೋಗ ಆಗಿರಲಿ ವೈಶೇಷಿಕ ಆಗಿರಲಿ ಆದ್ದರಿಂದಲೇ ಅವರು ಉಳಿದ ಎಲ್ಲ ದರ್ಶನದವರನ್ನು ಕೂಡ ತರ್ಕದಲ್ಲಿ ಮತ್ತು ಪಾಂಡಿತ್ಯದಲ್ಲಿ ಸೋಲಿಸಿಬಿಡ್ತಿದ್ರು ಅಷ್ಟರ ಮಟ್ಟಿಗೆ ಅವರಿಗೆ ಬುದ್ಧಿವಂತಿಕೆ ಅದರಲ್ಲಿ ಇತ್ತು ಇಲ್ಲಿ ಯೋಗದ ವಿಚಾರ ಬಂದಾಗ ಯೋಗ ಸೂತ್ರದ ಪ್ರಧಾನ ತತ್ವವನ್ನೇ ಅವರು ಬೇರೆ ಮಾತಿನಲ್ಲಿ ಅಲ್ಲಿ ಹೇಳ್ತಾರೆ ಭಾಷೆ ವೇದಾಂತದ್ದು ತತ್ವ ಯೋಗದ್ದು ಈಗ ಹೇಳಿದ ಯೋಗ ಸೂತ್ರದ ಮೊದಲನೆಯ ಸೂತ್ರ ಅಥ ಯೋಗಾನುಶಾಸನ ಎನ್ನುವ ಆ ಸೂತ್ರದಲ್ಲಿ ಅದಕ್ಕೆ ವ್ಯಾಸರು ಒಂದು ಭಾಷ್ಯ ಬರೆದಿದ್ದಾರೆ ಪಾತಂಜಲ ಯೋಗದರ್ಶನಕ್ಕೆ ವ್ಯಾಸ ಭಾಷ್ಯ ಅಂತಲೇ ಅದು ಪ್ರಸಿದ್ಧವಾಗಿದೆ ಅವರು ಯಾವ ವ್ಯಾಸರು ನಮಗೆ ಗೊತ್ತಿಲ್ಲ ಹೇಳೋದು ಕೂಡ ಕಷ್ಟ ಮಹಾಭಾರತವನ್ನು ಬರೆದಂಥ ವ್ಯಾಸರು ಅವರೇನೆ ಅಥವಾ ಮಹಾಭಾರತ ಕಥೆಯಲ್ಲಿ ಬರುವಂಥ ವ್ಯಾಸ ಮಹರ್ಷಿಗಳಿದರ ಅದೇ ವ್ಯಕ್ತಿಗಳು ಇದನ್ನು ಬರೆದರೆ ಏನು ಅದರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಒಟ್ಟಿನಲ್ಲಿ ವ್ಯಾಸ ಎನ್ನುವಂಥ ವ್ಯಕ್ತಿ ಪಾತಂಜಲ ಯೋಗ ದರ್ಶನಕ್ಕೆ ಒಂದು ಭಾಷ್ಯ ಬರೆದಿದ್ದಾರೆ ಅದರಲ್ಲಿ ಒಂದು ವಿವರಣೆ ಬರ್ತದೆ ಯೋಗ ಅಂದರೆ ಏನು ಅಂತ ಅವರು ಹೇಳುವ ಪ್ರಕಾರ ಯೋಗ ಸಮಾಧಿ ಯೋಗ ಅಂತಂದರೆ ಸಮಾಧಿ ಸಮಾಧಿ ಅಂತಂದ್ರೇನು ಜೀವಾತ್ಮವು ಪರಮಾತ್ಮದಲ್ಲಿ ಒಂದಾಗುವುದೇ ಸಮಾಧಿ ಸಾಮಾನ್ಯವಾಗಿ ಮನಸ್ಸೆಲ್ಲವೂ ಕೂಡ ವಿಚಲಿತವಾಗಿರ್ತದೆ ಚಲ್ಲಾಪಿಲಿಯಾಗಿರ್ತದೆ ನಾನಾ ಕಡೆಗೆ ಹರಿತಾ ಇರ್ತದೆ ಇದನ್ನು ನಾವು ನೋಡ್ತೇವೆ ಇದು ಯಾಕೆ ಅಂತ ಕೇಳಿದರೆ ಸಹಜವಾಗಿ ನಮಗೆ ಇಂದ್ರಿಯಗಳು ಜನ್ಮತಃ ಬಂದಿವೆ ಇಂದ್ರಿಯಗಳ ಮೂಲಕ ವಿಷಯವನ್ನು ನಾವು ಗ್ರಹಿಸಿದಷ್ಟು ಆ ವಿಷಯಗಳು ನಮ್ಮನ್ನು ಆಕರ್ಷಿಸ್ತವೆ ನಮ್ಮ ಮನಸು ಅತ್ತ ಸರಿತದೆ ಅದರಿಂದ ಏನಾಗತ್ತೆ ಅಂತಂದರೆ ಮನಸ್ಸು ಹತ್ತಾರು ಕಡೆ ಹೋಗುವುದಕ್ಕೆ ಸಾಧ್ಯ ಆಗುತ್ತೆ ಇದು ಪ್ರತಿಯೊಂದೊಂದು ಅನುಭವವೂ ಕೂಡ ನಮ್ಮಲ್ಲಿ ಸ್ಟೋರ್ ಆಗುತ್ತೆ ಮುದ್ರಿತವಾಗುತ್ತೆ ಸೀಲ ನಮ್ಮ ಮನಸ್ಸಿನ ಮೇಲೆ ಚಿತ್ತದ ಮೇಲೆ ಹೀಗೆ ಮುದ್ರಿತವಾದಂಥ ಅನುಭವಗಳು ಸಂಸ್ಕಾರ ಎನ್ನುವಂಥ ಒಂದು ಹೆಸರಿನಿಂದ ಕರೆಯಲ್ಪಡ್ತದೆ ಈ ಸಂಸ್ಕಾರಗಳು ಒಂದರ ಮೇಲೆ ಒಂದರ ಮೇಲೆ ಒಂದರ ಮೇಲೆ ಮುದ್ರೆ ಆಗ್ತಾ ಆಗ್ತಾ ನಮ್ಮ ಮನಸ್ಸಿನ ಒಂದು ರೂಪವನ್ನು ಪಡೀತದೆ ಹೀಗೆ ಮನಸ್ಸು ಅನೇಕ ಅನುಭವಗಳ ಸಂಗ್ರಹ ಆ ಹಿಂದಿನ ಎಲ್ಲ ಅಭ್ಯಾಸಗಳು ಸಂಸ್ಕಾರಗಳು ಒಟ್ಟು ಸೇರಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ತದೆ ನಮ್ಮ ಮನಸ್ಸಿನಲ್ಲಿ ಏಳು ಏಳುವಂಥ ಆಲೋಚನೆಗಳು ಎಲ್ಲವೂ ಎಲ್ಲಿಂದ ಬರ್ತವೆ ಅಂತ ಕೇಳಿದರೆ ಎಲ್ಲೋ ಗೊತ್ತಿಲ್ಲದ ಜಾಗದಿಂದ ಬರೋದಿಲ್ಲ ನಮ್ಮ ಆಳದಲ್ಲಿ ಇರುವಂಥ ಸಂಸ್ಕಾರದಿಂದಲೇ ಬರ್ತದೆ ಆದ್ದರಿಂದಲೇ ಮನಸ್ಸು ಹತ್ತಾರು ಕಡೆ ಹೋಗುತ್ತೆ ಹತ್ತಾರು ಆಲೋಚನೆ ಮಾಡ್ತದೆ ಇದಕ್ಕೆ ಬೇರೆ ಯಾರು ಹೊಣೆಯಲ್ಲ ನಮ್ಮ ಅನುಭವಗಳು ನಮ್ಮಲ್ಲಿ ಸ್ಟೋರ್ ಆಗಿರುವ ಅನುಭವಗಳ ಸಂಸ್ಕಾರಗಳೇ ಕಾರಣ ಹೀಗೆ ಮನಸ್ಸು ಸಾವಿರ ಕಡೆ ಸಂಚರಿಸುವುದರಿಂದ ಒಂದು ನಿಯಮಿತವಾದ ಸ್ಥಳದಲ್ಲಿ ಅದು ನೆಲೆಸುವುದಿಲ್ಲ ಹಾಗೆ ನೆಲೆಸದೇ ಇದ್ದರೆ ಬುದ್ಧಿ ಅನ್ನೋದು ಪ್ರಕಾಶ ಆಗುವುದಿಲ್ಲ ಎಲ್ಲಿ ಬುದ್ಧಿ ಪ್ರಕಾಶ ಆಗ್ತದೋ ಬುದ್ಧಿ ಮತ್ತು ಆತ್ಮ ಒಂದೇ ಶ್ರೀರಾಮಕೃಷ್ಣ ಹೇಳ್ತಿದ್ರು ಶುದ್ಧ ಮನಸ್ಸು ಶುದ್ಧ ಬುದ್ಧಿ ಆತ್ಮ ಶುದ್ಧ ಆತ್ಮ ಇದೆಲ್ಲವೂ ಒಂದೇ ಅಂತ ಹೇಳ್ತಿದ್ರು ಅದ್ಯಾಕೆಂದರೆ ಮನಸ್ಸು ಶುದ್ಧ ಆಗಿಬಿಟ್ರೆ ತಕ್ಷಣ ಏಕಾಗ್ರ ಆಗತ್ತೆ ಏಕಾಗ್ರ ಆದ ತಕ್ಷಣವೇ ಅಲ್ಲಿ ಬುದ್ಧಿ ಬೆಳಗುತ್ತದೆ ಎಲ್ಲಿಂದಲೂ ಬರುವುದಲ್ಲ ನಮ್ಮಲ್ಲೇ ಇದ್ದದ್ದೇ ಅದು ಅದನ್ನು ಕವರ್ ಮಾಡಿರುವುದೇ ಮನಸ್ಸು ಆ ಮನಸ್ಸು ಮೋಡ ಹೇಗೆ ಸೂರ್ಯನನ್ನು ಆವರಿಸಿಬಿಟ್ಟಾಗ ಕತ್ತಲಾಗುತ್ತದೋ ಹಾಗೆ ಬುದ್ಧಿಯನ್ನು ಮನಸ್ಸಿನ ನಾನಾ ಚಾಂಚಲ್ಯ ಆವರಿಸಿಬಿಟ್ಟಿದೆ ಆ ಚಾಂಚಲ್ಯ ಹೋದ ಕೂಡಲೇ ಮನಸ್ಸು ಒಂದು ಕಡೆ ನಿಲ್ಲುತ್ತದೆ ಬುದ್ಧಿ ಬೆಳಗುತ್ತದೆ ಬುದ್ಧಿ ಬೆಳಗಿದ ತಕ್ಷಣ ಪ್ರಕಾಶವಾಗುವುದು ಆತ್ಮ ನಿಜವಾಗಿ ಹೇಳೋದಿದ್ರೆ ಇದೆಲ್ಲವೂ ಒಂದೇ ಮನಸ್ಸಿನ ಇದು ನಮಗೆ ಗೋಚರವಾಗುವುದಿಲ್ಲ ಹೀಗೆ ಯಾವಾಗ ನಿಜವಾದ ಆತ್ಮವು ಪ್ರಕಾಶಗೊಳ್ತದೋ ಆಗ ಜೀವಾತ್ಮನಿಗೆ ತಕ್ಷಣ ಎಚ್ಚರ ಆಗತ್ತೆ ಓ ನಾನು ಇಂಥ ವ್ಯಕ್ತಿ ಅಂತ ಭಾವಿಸಿದ್ದೆ ನಮ್ಮ ಹೆಸರು ಹೇಳ್ಕೊಳ್ತೇವೆ ನಮ್ಮ ರೂಪ ನೋಡ್ಕೊಳ್ತೇವೆ ನಮ್ಮ ವ್ಯಕ್ತಿತ್ವ ಏನು ಅಂತ ನೋಡ್ಕೊಳ್ತೇವೆ ಇದು ನಾನಲ್ಲ ನನ್ನ ಅಂತರಂಗದಲ್ಲಿರುವ ನಿಜವಾದಂಥ ಆತ್ಮ ಅದು ಜೀವಾತ್ಮ ನಾನು ಅಂತ ನಾನು ಭಾವಿಸಿದ್ದೇನಲ್ಲ ಅದಲ್ಲ ಅದು ಅದು ಎಲ್ಲವನ್ನೂ ವ್ಯಾಪಿಸಿರುವಂತ ಪರಮಾತ್ಮವೇ ಅದು ಅಂತ ತಕ್ಷಣ ಗುರುತಿಸಿ ಅದರಲ್ಲಿ ಒಂದಾಗಿ ಬಿಡ್ತದೆ ಆಗ ನಮ್ಮ ಪ್ರತ್ಯೇಕತೆ ಎನ್ನುವುದು ಉಳಿಯುವುದಿಲ್ಲ ಅದೇ ಯೋಗ ಜೀವಾತ್ಮ ಪರಮಾತ್ಮ ಇದೆರಡರ ಒಂದಾಗುವ ಕಾರ್ಯವೇ ಯೋಗ ಅಂದರೆ ಯೋಗ ಸೂತ್ರ ಅವರ ತತ್ವ ಬೇರೆ ಇದೆ ಅವರು ಇದನ್ನು ಬೇರೆ ಭಾಷೆಯಲ್ಲಿ ಬೇರೆ ದೃಷ್ಟಿಯಲ್ಲಿ ಹೇಳ್ತಾರೆ ಆದರೆ ವಸ್ತುತಃ ಅದು ಒಂದೇ ಅವರೇನು ಹೇಳ್ತಾರೆ ಅಂತಂದರೆ ನಾವು ಎಷ್ಟು ಜನ ಇರುತ್ತೇವೋ ಅಷ್ಟು ಜನರಿಗೂ ಅದೊಂದು ಆತ್ಮ ಇದೆ ಆದರೆ ಪ್ರಕೃತಿ ಈ ಕಾಣ್ತಾ ಇರುವ ಜಗತ್ತಾಗಿರಲಿ ಯಾವುದು ಪುರುಷ ಅಂತ ಅವ್ರು ಕರೆಯುವುದು ಅದನ್ನು ಆತ್ಮ ಅಂತ ಕರೆಯುವುದಿಲ್ಲ ಪುರುಷ ಮತ್ತು ಪ್ರಕೃತಿ ಪ್ರಕೃತಿ ಅಂದರೆ ಈ ಕಾಣುವ ಜಗತ್ತು ಈ ಭೂಮಿಯಾಗಿರಲಿ ಆಕಾಶ ಆಗಿರಲಿ ವ್ಯಕ್ತ ವಿಶ್ವ ಯಾವುದೇ ಇರಲಿ ಆಮೇಲೆ ಪುರುಷನಿಗಿಂತ ಭಿನ್ನವಾದದ್ದು ಎಲ್ಲವೂ ಪ್ರಕೃತಿಯೇ ಇದನ್ನೇ ವೇದಾಂತದಲ್ಲಿ ಅವಿದ್ಯೆ ಅಂತಲೂ ಕರೀತಾರೆ ಮಾಯೆ ಅಂತಲೂ ಕರೀತಾರೆ ಪ್ರಕೃತಿ ಅಂತಲೂ ಕರೀತಾರೆ ವ್ಯತ್ಯಾಸ ಏನು ಅಂತ ಯೋಗದಲ್ಲಿ ಈ ಪುರುಷ ಎನ್ನುವಂಥದ್ದು ಹಲವಾರು ಇದೆ ಎಷ್ಟೆಷ್ಟು ಜನ ಇರ್ತಾರೋ ಎಷ್ಟೆಷ್ಟು ಜೀವಿಗಳಿದ್ದಾರೋ ಅಷ್ಟೆಷ್ಟು ಪುರುಷ ಇದ್ದಾರೆ ಪ್ರಕೃತಿ ಮಾತ್ರ ಒಂದೇ ವೇದಾಂತದಲ್ಲಿ ಹೇಳೋದು ಇದಕ್ಕೆ ಭಿನ್ನವಾದದ್ದು ಅವರು ಹೇಳ್ತಾರೆ ಆತ್ಮವಸ್ತು ಇರುವುದೊಂದೇ ಆಮೇಲೆ ನಾನಾ ಬಗೆಯಲ್ಲೆಲ್ಲ ವ್ಯಕ್ತಿಗಳಿದಾರೆಲ್ಲ ಕಾಣಿಸ್ತಾರಲ್ಲ ಜಗತ್ತಲ್ಲಿ ನಾನಾ ಬಗೆಯದೆಲ್ಲ ಕಾಣಿಸ್ತಾ ಇದೆಯಲ್ಲ ಇದೇನು ಅಂತ ಕೇಳಿದರೆ ಇದು ಅಜ್ಞಾನ ಈ ಅಜ್ಞಾನ ಎನ್ನುವುದು ಆವರಿಸಿ ಇರುವಲ್ಲಿ ತನಕ ಕೂಡ ನಾನಾತ್ವ ಮಾತ್ರವೇ ಗೋಚರಿಸ್ತದೆ ಒಂದೇ ಆಗಿರುವಂಥ ಆ ಆತ್ಮವಸ್ತು ನಮಗೆ ಕಾಣಿಸುವುದಿಲ್ಲ ಹೀಗಾಗಿ ಆತ್ಮ ಒಂದು ಪ್ರಕೃತಿ ಅಥವಾ ಮಾಯೆ ಎನ್ನುವಂಥದ್ದು ಹಲವಾಗಿ ಕಾಣಿಸ್ತದೆ ಇದು ವೇದಾಂತ ಹೇಳುತ್ತೆ ಯೋಗ ಹೇಳುತ್ತೆ ಆತ್ಮವಸ್ತು ಅಥವಾ ಪುರುಷ ಅದು ನಾನಾ ಬಗೆಯದಿರುತ್ತವೆ ಆದರೆ ಪ್ರಕೃತಿ ಒಂದೇ ಇರುವಂಥದ್ದು ಯೋಗದಿಂದ ಏನಾಗತ್ತೆ ಅಂತ ಅಂದರೆ ಪ್ರಕೃತಿ ಎನ್ನುವುದು ಈ ಪುರುಷನನ್ನು ಆವರಿಸಿಕೊಂಡು ಬಿಟ್ಟು ಅಜ್ಞಾನದಿಂದ ಸಂಪೂರ್ಣವಾಗಿ ತನ್ನ ನಿಜಸ್ವರೂಪವನ್ನು ತಿಳ್ಕೊಳ್ಳದ ಹಾಗೆ ಮಾಡಿಬಿಟ್ಟಿದೆ ಈ ಅಜ್ಞಾನವನ್ನು ದೂರ ಮಾಡಿಬಿಡ್ತದೆ ಯೋಗ ಆಗ ಏನಾಗುತ್ತೆ ಪುರುಷ ಪ್ರತ್ಯೇಕ ಆಗ್ತಾನೆ ಅದನ್ನೇ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ ಸಮಾಧಿ ಅಂತ ಅವರು ಕರೀತಾರೆ ಪುರುಷ ಪ್ರಕೃತಿಯಿಂದ ಸಪರೇಟ್ ಆಗುವಂಥದ್ದು ವೇದಾಂತದಲ್ಲಿ ಹೇಳುವ ಪ್ರಕಾರ ಅಜ್ಞಾನ ಎನ್ನುವುದು ತೊಲಗಿದ ತಕ್ಷಣ ನಾನು ಬೇರೆ ಎನ್ನುವಂಥ ಪ್ರತ್ಯೇಕ ಭಾವನೆ ಹೊರಟು ಹೋಗಿ ಜೀವಾತ್ಮನು ಪರಮಾತ್ಮನಲ್ಲಿ ಲಯವಾಗಿ ಬಿಡ್ತಾನೆ ಒಂದಾಗಿ ಬಿಡ್ತಾನೆ ಇದೇ ಅವರು ಹೇಳುವ ಸಮಾಧಿ ವಿಚಾರ ಒಂದೇ ಆದರೆ ಹೇಳುವ ರೀತಿ ನೋಡೋ ರೀತಿ ಮಾತ್ರ ವ್ಯತ್ಯಾಸ ಇದೆ ಒಟ್ಟಿನಲ್ಲಿ ಯೋಗ ಅಂತಂದರೆ ಇದೆರಡು ಒಂದಾಗುವಂಥದ್ದು ಇದನ್ನು ಅನುಸರಿಸಿಕೊಂಡೇ ಯೋಗ ಎನ್ನುವುದನ್ನು ಹಲವಾರು ಅರ್ಥದಲ್ಲಿ ಬಳಕೆ ಮಾಡ್ತಾರೆ ಮನಸ್ಸು ಎಲ್ಲೆಲ್ಲೋ ಹರಿತಾ ಇದೆ ಹಾಗೆ ಎಲ್ಲೋ ಹೋಗುವ ಮನಸ್ಸನ್ನು ಒಂದು ಕಡೆ ಹಿಡಿದಿಟ್ಟು ಒಂದು ದಾರಿಗೆ ತಂದು ಮುಂದಕ್ಕೆ ಹೋಗುವುದು ಅದು ಯೋಗ ಅಂತಲೂ ಹೇಳ್ತಾರೆ ಅಧ್ಯಾತ್ಮ ಯೋಗ ಅಂದರೆ ಆ ಅರ್ಥದಲ್ಲೇ ಇಲ್ಲಿ ಹೇಳಲಾಗಿದೆ चेत सह प्रति संहृत्यों मनस्सून हिंदे से आत्मे आत्मलूं हेतर अनसिकवं प्राक्टी साधने इन आध्यात्मिक साधनेंत ये क्रिया कूड़ा योग अंत हेतर ध्यान के कुतुक अदवेदाधने ಸರಿಯಾಗಿ ಮನಸ್ಸು ಒಂದು ಕಡೆ ಆಲೋಚನೆ ಮಾಡಬೇಕಾದ್ರೆ ಸರಿಯಾದ ಒಂದು ಭಂಗಿಯಲ್ಲಿ ಕುಳಿತುಕೊಳ್ಬೇಕು ಹಾಗಾಗಿ ಪದ್ಮಾಸನವೋ ಇನ್ನೊಂದು ಆಸನವೋ ಎಲ್ಲ ಹೇಳ್ತಾರೆ ಅದರಲ್ಲಿ ಕುಳಿತುಕೊಳ್ಳೋದು ಯೋಗವೇ ಎಲ್ಲಿಂದ ಎಲ್ಲಿಗೆ ಇಳೀತು ನೋಡಿ ಆತ್ಮ ವಸ್ತುವಿನಲ್ಲಿ ನಮ್ಮ ಜೀವಾತ್ಮವನ್ನು ಒಂದಾಗಿಸುವುದು ಯೋಗ ಎನ್ನುವ ವಿಚಾರ ಬಂದು ಬಂದು ದೇಹದ ಹಂತಕ್ಕೆ ಇಳಿದುಬಿಡ್ತು ಅದು ಮುಂದಕ್ಕೆ ಬಂದು ಬಂದು ಬಂದು ಎಲ್ಲೇ ಆಗಿರಲಿ ಕಾಲ ಕೂಡಿ ಬರುವುದು ಅದಕ್ಕೂ ಯೋಗ ಅಂತ ಹೆಸರು ನಮ್ಮ ಹಣೆ ಬರಹ ಅದಕ್ಕೂ ಯೋಗ ಅಂತ ಹೇಳ್ತೇವೆ ಯೋಗ ಇಲ್ಲ ಅವನಿಗೆ ಒಟ್ಟಿನಲ್ಲಿ ಕೂಡುವುದು ಅಂತ ಇದೆಯಲ್ಲ ಅದು ಯೋಗ ಎನ್ನುವಂಥ ಅರ್ಥ ಅದರ ಮೂಲ ಅರ್ಥ ಆದದ್ದರಿಂದ ಹಲವಾರು ಹಲವಾರು ಹಲವಾರು ರೀತಿಯಲ್ಲಿ ಅದು ಬಳಕೆಯಲ್ಲಿದೆ ಇಲ್ಲಿ ಅಧ್ಯಾತ್ಮ ಯೋಗ ಅಂತಂತಂದರೆ ಆತ್ಮನನ್ನು ಕಂಡುಕೊಳ್ಳೋದಕ್ಕೆ ಮಾಡುವ ಸಾಧನೆ ಅಂತಲೇ ಅರ್ಥ ಅದನ್ನು ಮಾಡಿ ಈ ಧೀರನು ಶೋಕವನ್ನು ಬಿಟ್ಟು ಬಿಡ್ತಾನೆ ದ್ವಂದ್ವಗಳನ್ನು ಕಳಚಿಕೊಳ್ತಾನೆ ಹರ್ಷವೂ ಇಲ್ಲ ಶೋಕವೂ ಇಲ್ಲ ಮತ್ತೇನಿದೆ ಅಂತಂದರೆ ಅವನಿಗೆ ಆತ್ಮನ ಅರಿವು ಇರ್ತದೆ ಮುಂದಿನ ಮಂತ್ರದಲ್ಲಿ ಯಮ ಮುಂದುವರಿದು ಒಂದು ವಿಷಯ ಹೇಳ್ತಾನೆ ಎತ್ ಶ್ವ ಸಂಪರಿಗೃಹ್ಯಮರ್ತ್ಯ ಪ್ರವೃ್ಯಧರ್ಮ್ಯ ಮನು ಮಣುಮೇತಮಾಪ್ಯ ಸ ಮೋದತೆ ಮೋದನೀಯ ಹಿ ಲಬ್ಧ್ವಾ ವಿವೃತ ಸದ್ಮನಚಿಕೇತ ಸಂ ಮನ್ಯೇ ನಚಿಕೇತನಿಗೆ ಹೇಳ್ತಾನೆ ಏತತ್ ಶುತ್ ಈ ಸಂಗತಿಯನ್ನೆಲ್ಲ ಕೇಳಿ ಶುತ್ವ ಅಂತಂದರೆ ಬರೇ ಕೇಳಿ ಅಂತ ಅರ್ಥ ಅಧ್ಯಾಪಕನಿಂದ ವಿದ್ಯಾರ್ಥಿ ಪಾಠವನ್ನು ಕೇಳಿದ ಅಂತಂದರೆ ಇಲ್ಲಿ ಕೇಳ್ದ ಇಲ್ಲಿ ಬಿಟ್ಟ ಅಂತ ಅರ್ಥ ಅಲ್ಲ ಅವನು ಕೇಳಿದನ್ನು ಚೆನ್ನಾಗಿ ಮನನ ಮಾಡಬೇಕು ನೆನಪಿನಲ್ಲಿ ಇಟ್ಕೊಳ್ಬೇಕು ಎಷ್ಟು ಸಲ ಸಾಧ್ಯವೋ ಅಷ್ಟು ಸಲ ಮತ್ತೆ ಮತ್ತೆ ಮನಸ್ಸಿನಲ್ಲಿ ಆವರ್ತಿಸಿಕೊಂಡು ವಿಚಾರ ಮಾಡಿಕೊಂಡು ಅದನ್ನು ಕುರಿತು ಹೆಚ್ಚು ಹೆಚ್ಚು ಜ್ಞಾನವನ್ನು ಸಂಪಾದಿಸಬೇಕು ಹೀಗೆ ಕೇಳುವುದು ಅಂತಂದರೆ ನಮ್ಮ ಶಾಸ್ತ್ರ ಅಥವಾ ಪರಂಪರೆಯ ಪ್ರಕಾರ ಒಂದು ವಸ್ತುವನ್ನು ಕುರಿತು ಸರಿಯಾದ ಜ್ಞಾನವನ್ನು ಸಂಪಾದಿಸುವುದು ಅಂತಲೇ ಅರ್ಥ ಇದೆ ಹೀಗೆ ಆತ್ಮವಿಚಾರವನ್ನು ಚೆನ್ನಾಗಿ ಕೇಳಿ ಸಂಪರಿಗೃಹ್ಯ ಸರಿಯಾಗಿ ಗ್ರಹಿಸುವುದು ಕೇಳಿದ್ದೆಲ್ಲವೂ ಕೂಡ ಸರಿಯಾಗಿ ಗ್ರಹಿಸಿದ ಹಾಗಾಯಿತು ಅಂತ ಹೇಳೋಕ್ಕಾಗಲ್ಲ ಈ ಕ್ಷಣದಲ್ಲೇ ನೀವು ನಾನು ಹೇಳ್ತಾ ಇರೋದನ್ನು ಕೇಳ್ತಾ ಇದ್ದೀರಿ ಆದರೆ ನಾನು ಹೇಳೋದು ಮಾತ್ರವೇ ನಿಮಗೆ ಕೇಳಿಸುವ ಶಬ್ದವ ಬೇರೇನಿಲ್ಲ ಅಲ್ಲಿ ಹಕ್ಕಿ ಕೋಗುತ್ತಾ ಇದೆ ಇಲ್ಲಿ ಗಾಳಿ ಯಂತ್ರ ಸದ್ದು ಮಾಡ್ತಾಯಿದೆ ಇನ್ನೂ ಏನೇನೋ ಗೊತ್ತಿರುವ ಗೊತ್ತಿಲ್ಲದ ಸಾವಿರ ಶಬ್ದಗಳೆಲ್ಲ ಓಡಾಡ್ತಾ ಇವೆ ನೀವು ಉಳಿದದನ್ನೆಲ್ಲ ಬಿಟ್ಟು ಈ ಮಾತನ್ನು ಮಾತ್ರ ಗಮನ ಕೊಟ್ಟರೆ ಇದು ಮಾತ್ರ ನಿಮ್ಮ ಕಿವಿಗೆ ಬರುತ್ತದೆ ಎಲ್ಲಿ ಹೊರಗಿನ ಸದ್ದು ಹೆಚ್ಚಾಗತ್ತೆ ಆಗ ನನ್ನ ಮಾತು ಇಲ್ಲಿ ಮರೆತು ಹೋಗ್ತದೆ ಅಲ್ಲಿ ಗಮನ ಹೆಚ್ಚಾಗ್ತದೆ ಯಾಕೆ ಒಂದು ವಸ್ತುವಿನ ಕಡೆಗೆ ಮಾತ್ರ ನಿಮ್ಮ ಗಮನ ಹೆಚ್ಚಾಗ್ತದೆ ಅಂತಂದರೆ ನಿಮ್ಮ ಗಮನ ನೀವು ಎಲ್ಲಿ ಕೊಡ್ತೀರೋ ಅದು ಮಾತ್ರ ನಿಮಗೆ ಕೇಳಿಸ್ತದೆ ಕೇಳಿಸುವುದು ಅಂತೊಂದು ಪದ ಇದೆ ಆಲಿಸುವುದು ಅಂತ ಇದೆ ಎಲ್ಲಿ ನಿಮ್ಮ ಗಮನ ಕೊಟ್ಟು ನೀವು ಕೇಳ್ತೀರೋ ಅದಕ್ಕೆ ಆಲಿಸುವುದು ಅಂತ ಹೇಳ್ತಾರೆ ಗಮನ ಕೊಡದೆ ಸುಮ್ಮನೆ ಕೇಳಿದ್ದಕ್ಕೆಲ್ಲ ಆಲಿಸುವುದು ಅಂತ ಹೇಳುವುದಿಲ್ಲ ಅದು ಕೇಳ್ತಾನೆ ಅಷ್ಟೆ ಕೆಲವೊಮ್ಮೆ ಒಬ್ಬ ಏನೋ ಹೇಳ್ತಾ ಇರ್ತಾನೆ ಒಬ್ಬ ಬರಿತಾಯಿರ್ತಾನೆ ಅಂತ ಭಾವಿಸ್ಕೊಳ್ಳಿ ಏನೋ ಬರಿತಾ ಇದ್ದಾನೆ ನೀವು ಪಕ್ಕದಲ್ಲಿ ಹೋಗಿ ಹೇಳ್ತೀರಿ ನೋಡಪ್ಪ ಮಗು ಶಾಲೆಗೆ ಸಮಯ ಆಯಿತು ಹೊರಡಪ್ಪ ಅವನು ಹಾಂ ಹಾಂ ಅಂತ ಹೇಳ್ತಾನೆ ಆದರೆ ಬರಿತಾನೇ ಇದ್ದಾನೆ ಏನಪ್ಪ ಹೇಳಿದು ಕೇಳ್ತಾ ಕೇಳ್ತು ಅಂತ ಹೇಳ್ತಾನೆ ಆದರೆ ಬರಿತಾನೇ ಇದ್ದಾನೆ ಅವನು ಕೇಳಿಸ್ಕೊಂಡಿದ್ದಾನೆ ಏನೋ ಹೇಳಿದ್ದಾರೆ ಅಂತ ಆದರೆ ಅವನ ಒಳಗೆ ಹೋಗಲಿಲ್ಲ ಅದು ಮನಸ್ಸು ಪೂರ್ತಿಯಾಗಿ ಬರೆಯುವ ವಿಷಯ ತುಂಬಿಕೊಂಡಿದೆ ಸಮಯ ಆಗಿದೆ ಶಾಲೆಗೆ ಹೊರಡಬೇಕು ಅಮ್ಮ ಎಚ್ಚರಿಸಿದ್ದಾರೆ ಇದೆಲ್ಲ ಅವನ ಗಮನಕ್ಕೆ ಬರಲೇ ಇಲ್ಲ ನಿಜವಾಗಿ ಅವನ ಗಮನ ಪೂರ್ಣವಾಗಿ ಬರೆಯುವುದರಲ್ಲೇ ಇದ್ದದ್ರಿಂದ ಕಿವಿಗೆ ಶಬ್ದ ಬಿದ್ದಿದೆ ಅದು ಗ್ರಹಿಸಲಿಕ್ಕೆ ಆಗಲಿಲ್ಲ ಅಲ್ಲಿ ಗ್ರಹಿಸುವುದು ಭಾಳ ಮುಖ್ಯ ಕೇಳಿದ್ದನ್ನು ಚೆನ್ನಾಗಿ ಗ್ರಹಿಸಿ ಸಂಪರಿಗೃಹ್ಯ ಮರ್ತ್ಯ ಮರ್ತ್ಯನು ಪ್ರವೃಹ್ಯ ಧರ್ಮ್ಯಂ ಧರ್ಮ್ಯ ಅಂತಂದರೆ ಯಾವುದು ಧರ್ಮದಿಂದ ಕೂಡಿದೆಯೋ ಅದು ಧರ್ಮ ಯಾವುದು ವಿಹಿತವಾದ ಕರ್ಮ ಯಾವುದು ಮಾಡಬೇಕಾದದ್ದು ಯೋಗ್ಯವಾದದ್ದು ಯಾವುದು ಸರಿಯಾದದ್ದು ಯಾವುದು ಶ್ರೇಯಸ್ಸನ್ನು ತಂದುಕೊಡ್ತದೆ ಗುಣದಿಂದ ಯಾವುದು ಕೂಡಿದೆಯೋ ಅದು ಧರ್ಮ ಆ ಧರ್ಮ ಇದೆಯಲ್ಲ ಅದನ್ನು ಪ್ರವೃಹ್ಯ ಪ್ರವೃಹ್ಯ ಅಂತಂದರೆ ಪೃಥಕ್ಕರಿಸಿ ಅದನ್ನು ಯಾವುದು ಅಧರ್ಮ ಯಾವುದು ಮಾಡಬಾರದ್ದು ಯಾವುದು ಕೆಟ್ಟದ್ದು ಯಾವುದು ನನ್ನನ್ನು ಸರಿದಾರಿಗೆ ಕೊಂಡು ಹೋಗಲ್ಲ ಅದರಿಂದ ಈ ಧರ್ಮವನ್ನು ಪ್ರತ್ಯೇಕಿಸಿ ಪೃಥಕ್ಕರಿಸಿ ಅಂತಂದರೆ ಮೇಲಕ್ಕೆ ತಂದಂತಲೂ ಅರ್ಥ ಇದೆ ಪ್ರವೃಕ್ಷ ಅಂದರೆ ಮೇಲಕ್ಕೆ ತಗೊಂಡು ಅರ್ಥ ಆಗತ್ತೆ ಪದಶಃ ನಾವು ತಿಳ್ಕೊಳ್ಬೇಕಾದಿಲ್ಲ ಅದನ್ನು ಪ್ರತ್ಯೇಕಿಸಿ ಸ್ವೀಕರಿಸಿ ಅಂತ ಮಾಡಬೇಕು ಉಳಿದದಕ್ಕಿಂತ ಅದನ್ನು ಪ್ರತ್ಯೇಕಿಸಿ ಇದನ್ನೇ ಸ್ವೀಕರಿಸಿ ಧರ್ಮ ಯಾವುದು ಮಾರ್ಗ ಅಧ್ಯಾತ್ಮ ಯೋಗದ ಮಾರ್ಗ ಹೇಳಿದಾರಲ್ಲ ಅದನ್ನು ಸ್ವೀಕರಿಸಿ ಅಣುಂ ಏತಂ ಅಪ್ಯ ಈ ಅಣುವಾದ ಈಗ ಹೇಳಿದಂಥ ದೇವಂ ಅಂತ ಕರೆದಿತ್ತಲ್ಲ ಅಂಥ ಆತ್ಮವನ್ನು ಅಣುವನ್ನು ಸೂಕ್ಷ್ಮವಾದದ್ದನ್ನು ಬರೇ ಕಣ್ಣಿಗೆ ಕಾಣಿಸಲ್ಲ ಅಷ್ಟೇ ಅಲ್ಲ ನೀವು ಒಂದು ಕ್ಷಣ ಎಚ್ಚರ ತಪ್ಪಿದರೆ ಮನಸ್ಸಿನಿಂದಲೂ ಜಾರಿ ಹೋಗುತ್ತೆ ಅಷ್ಟು ಸೂಕ್ಷ್ಮವಾದ ವಿಚಾರ ಇದು ಅದನ್ನು ಪಡ್ಕೊಂಡು ಸ ಅಂಥ ಮನುಷ್ಯನು ಅತ್ಯಾನಂದ ಪಡ್ತಾನೆ ನಿಜವಾದ ಆನಂದ ಅದು ಒಂದು ಉಪನಿಷತ್ನಲ್ಲಿ ಹೇಳುತ್ತೆ ಸರಿಯಾದ ಆನಂದ ಯಾವುದು ಯಾವ ಆನಂದ ಕೇವಲ ಆನಂದವನ್ನೇ ಹೆರುತ್ತದೆ ಆ ಆನಂದದಿಂದ ದುಃಖ ಎನ್ನುವುದು ಇಲ್ಲವೇ ಇಲ್ಲ ನಿರಂತರ ಇನ್ನೊಂದು ಇನ್ನೊಂದು ಇನ್ನೊಂದು ಮತ್ತೊಂದು ಅನಂತ ಕಾಲ ಅಥವಾ ಅನಂತ ಪ್ರಮಾಣದಲ್ಲಿ ಆನಂದವನ್ನೇ ಹುಟ್ಟಿಸ್ತದೋ ಅದು ನಿಜವಾದ ಆನಂದ ನಾವು ಈ ಪ್ರಪಂಚದಲ್ಲಿ ಕಾಣುವ ಕ್ಷಣಿಕವಾದ ಅಥವಾ ಸಮಯ ಬದ್ಧವಾದ ಕಾಲದ ಬದ್ಧವಾದ ಎಲ್ಲ ಆನಂದಗಳು ಕೂಡ ದುಃಖದ ಜೊತೆಗೆ ಸೇರಿರ್ತವೆ ನೀವು ಎಷ್ಟು ಶ್ರಮ ಒಂದು ಕಿಂಚಿತ್ ಆನಂದವನ್ನು ಪಡೆಯೋಕ್ಕೆ ಕಿಂಚಿತ್ ಸುಖವನ್ನು ಪಡೆಯೋಕ್ಕೆ ಇಡೀ ದಿನ ಕತ್ತೆ ಥರ ದುಡಿಬೇಕಾಗುತ್ತದೆ ಅಷ್ಟು ಪ್ರಯತ್ನ ಪಟ್ಟು ದುಡಿದ್ರೆ ಎಲ್ಲೋ ಸ್ವಲ್ಪ ಸುಖ ನೆಮ್ಮದಿ ಆನಂದ ಸಿಕ್ಕ ಹಾಗೆ ಅನಿಸುತ್ತೆ ಅನಂತರ ಅದು ಬೇಗ ಕಳೆದು ಹೋಗುತ್ತೆ ಮತ್ತೆ ಶ್ರಮ ಪಡಬೇಕು ಪ್ರಪಂಚದ ಕಥೆ ಇದು ತಾನೇ ಹಾಗಾಗಿ ಎಲ್ಲ ಸುಖದ ಎಲ್ಲ ಪ್ರಾಪಂಚಿಕವಾದ ಈ ಜಗತ್ತಿಗೆ ಸೇರಿದ ಪ್ರತಿಯೊಂದು ಸೌಖ್ಯದ ಹಿಂದೆ ಕೂಡ ಆ ದುಃಖ ಎನ್ನುವುದು ಇದ್ದೇ ಇರ್ತದೆ ಅದನ್ನು ಬಿಡುವುದಕ್ಕಾಗಲ್ಲ ಯಾಕಂದರೆ ಈ ಪ್ರಪಂಚ ಎನ್ನುವುದೇ ಸ್ಥಾಪನೆಯಾಗಿರುವುದು ಈ ದ್ವಂದ್ವಗಳಿಂದ ಎರಡು ಎನ್ನುವ ಸಂಗತಿಯಿಂದಲೇ ಸೇರಿದ್ದು ಪ್ರತಿಯೊಂದರಲ್ಲೂ ಕೂಡ ಎರಡು ಎನ್ನುವುದು ಇದ್ದೇ ಇರ್ತದೆ ಸೇರಿಕೊಂಡೇ ಇರ್ತದೆ ಸುಖ ದುಃಖ ಆಗಿರಲಿ ಅಥವಾ ಜನನ ಮರಣ ಆಗಿರಲಿ ಪ್ರತಿಯೊಂದರಲ್ಲೂ ಕೂಡ ನೋಡಿ ಆ ದ್ವಂದ್ವ ಎನ್ನುವುದು ಇದ್ರೇ ಜಗತ್ತು ಹೀಗೆ ನಡೀತಾ ನೀವು ಆನಂದ ಬೇಕಂತಂದರೆ ಕಷ್ಟಪಡಬೇಕಾಗತ್ತೆ ಸುಖವೇ ಬಯಸ್ಬೇಕು ಅಂತ ಬಯಸಿದರೆ ಅಲ್ಲಿ ದುಃಖ ಬಂದೇ ಬರ್ತದೆ ಬೇಕಿರಲಿ ಬೇಡದೇ ಇರಲಿ ಈ ಪ್ರಪಂಚದ್ದು ಯಾವುದೂ ಕೂಡ ನಿಜವಾದ ಆನಂದ ಅಲ್ಲ ನಿಜವಾದ ಆನಂದ ಯಾವುದು ಯಾವ ಆನಂದದಿಂದ ಮತ್ತೆ ದುಃಖ ಎನ್ನುವುದು ಬರುವುದಿಲ್ಲ ಕೇವಲ ಆನಂದ ಒಂದೇ ಉಂಟಾಗುತ್ತದೆ ಅದು ಆತ್ಮಾನಂದ ಮಾತ್ರ ಎಲ್ಲಿ ದ್ವಂದ್ವ ಎಲ್ಲಿ ಜನನ ಮರಣಗಳಿಲ್ಲ ಎಲ್ಲಿ ಸುಖ ದುಃಖಗಳಿಲ್ಲ ಇಲ್ಲಿ ಆನಂದ ಒಂದೇ ಇರುತ್ತದೆ ಅದು ನಿಜವಾದ ಆನಂದ ಅಂಥ ಆನಂದವನ್ನು ಇವನು ಹೊಂದುತ್ತಾನೆ ಸೋದತೆ ಮೋದನೀಯಂ ಹಿ ಮೋದನೀಯಂ ಅಂತಂದರೆ ಸುಖ ಪಡಬೇಕಾದದ್ದು ಸುಖವನ್ನು ಅಂತಲೂ ಅರ್ಥ ಆಗತ್ತೆ ಅಪರಿಮಿತವಾದ ಎಂಡ್ಲೆಸ್ ಕಂಟಿನ್ಯೂಯಸ್ ಆದ ಆನಂದ ನಿರಂತರ ಇರುವಂಥ ಆನಂದವನ್ನು ಇವನು ಹೊಂದುತ್ತಾನೆ ಯಾಕಂದರೆ ಎಲ್ಲಿ ಬೇರೆ ಆಲೋಚನೆಗೆ ಅವಕಾಶವೇ ಇಲ್ಲವೋ ಅಲ್ಲೇ ನಿಜವಾದ ಆನಂದ ಇರೋದು ನೀವು ವಿಶ್ಲೇಷಣೆ ಮಾಡಿ ನೋಡಿದರೆ ಯಾವುದನ್ನು ಆನಂದ ಅಂತ ಭಾವಿಸ್ತೀರೋ ಅದು ಆನಂದ ಆಗಿರುವುದೇ ಇಲ್ಲ ಆ ಆನಂದವನ್ನು ನೀವು ಅನುಭವಿಸ್ತೇವೆ ಅಂತ ತಿಳ್ಕೊಳ್ತೀರಲ್ಲ ಆ ಕ್ಷಣ ನೀವು ಮನಸ್ಸಿನಲ್ಲಿ ಭಾವಿಸ್ಕೊಂಡ್ರೆ ಜಾರಿ ಹೋಗ್ತಾ ಇರ್ತದೆ ಅದನ್ನು ಹಿಡ್ಕೊಳ್ಳೋಕೆ ಹೋಗ್ತಾ ಇರ್ತೀರಿ ಅದು ಜಾರಿ ಹೋಗ್ತಾ ಇರ್ತದೆ ಹಾಗಿದ್ರೆ ನಿಜವಾದ ಆನಂದ ಯಾವುದು ಅದನ್ನು ಮನಸ್ಸಿನಲ್ಲಿ ನೆನಪಿಸ್ಕೊಂಡು ನೀವು ಮೆಲುಕು ಹಾಕ್ತಾ ಇರ್ತೀರಲ್ಲ ಅಲ್ಲೇ ನೀವು ಮೈಮರೆತಿ ಬಿಡ್ತೀರಿ ಅನೇಕ ಸಲ ನಮ್ಮ ಜೀವನ ಎಲ್ಲಾ ಈ ಮೆಲುಕು ಹಾಕೋದರಲ್ಲಿ ಆಗು ಹೋಗುತ್ತೆ ಕನಸು ಕಾಣೋದರಲಿ ಅಥವಾ ಮೆಲುಕು ಹಾಕೋದಿರಲಿ ಮೆಲುಕು ಹಾಕೋದಂತಂದ್ರೇನು ಕಳೆದು ಹೋದದನ್ನು ನೆನಪಿಸ್ಕೊಳ್ಳೋದು ಯಾವುದು ಬರಲಿಲ್ಲ ಅದನ್ನು ಕುರಿತುಕೊಂಡು ಭಾವಿಸ್ಕೊಂಡು ಹೀಗಾಗ ಆಗಲಿ ಹೀಗಾಗಲಿ ಹೀಗಾದರೆ ಹೀಗಾದೇನು ಅಂತೆಲ್ಲ ಚಿಂತಿಸ್ಕೊಂಡ್ರೆ ಫ್ಯೂಚರನ್ನು ಚಿಂತಿಸ್ಕೊಂಡ್ರೆ ಅದು ಕನಸು ಕಾಣೋದು ಹಗಲುಗನಸು ಅಂತ ಹೇಳ್ತೇವೆ ಹಾಗಾಗಿ ಬಹುಪಾಲು ನಮ್ಮ ಜೀವನ ನಡೆದು ಹೋಗುವುದು ಒಂದು ಭವಿಷ್ಯದಲ್ಲಿ ಅಥವಾ ಭೂತಕಾಲದಲ್ಲಿ ನಾವು ನಿಜವಾಗಿ ಅದನ್ನು ಅನುಭವಿಸುವುದು ಬಹಳ ಅಲ್ಪ ಆದರೆ ಎಲ್ಲಿ ಈ ಮೂರು ಕಾಲವನ್ನು ಮೀರಿದಂಥ ಆತ್ಮವಸ್ತು ಇದೆಯೋ ಅಲ್ಲಿ ಈ ಬೇರೆ ಆಲೋಚನೆ ಎನ್ನುವುದೇ ಇಲ್ಲ ನಾವು ಈ ಕ್ಷಣದಲ್ಲಿ ಸುಖವನ್ನು ಅನುಭವಿಸುವುದನ್ನು ಬಿಟ್ಟು ಬೇರೆ ಕಾಲದಲ್ಲಿ ಭವಿಷ್ಯದಲ್ಲೋ ಭೂತದಲ್ಲೋ ಜೀವಿಸ್ತಾ ಇರ್ತೀವಲ್ಲ ಆ ರೀತಿಯ ಅವಸ್ಥೆ ಅಲ್ಲಿ ಇಲ್ಲ ಯಾಕೆಂದರೆ ಅದು ಕಾಲವನ್ನು ಮೀರಿತ್ತು ಆದ್ದರಿಂದ ನಿರಂತರ ನಮಗೆ ಅರಿವಿಲ್ಲದೆ ಆ ಸುಖದ ಅನುಭವದ ನಡುವೆ ನಾವು ಜೀವಿಸ್ತಾ ಇರ್ತೇವೆ ಅಂಥ ಆ ಒಂದು ಮನೆ ಅಥವಾ ಒಂದು ಸ್ಥಳ ಅಂತ ನೀವು ಅದನ್ನು ತಿಳ್ಕೊಂಡ್ರೆ ನಿನಗೆ ಆ ಮನೆ ತೆರೆದಿದೆ ಯಾರಿಗೆ ನಚಿಕೆಯ ತನಿಗೆ ತೆರೆದಿದೆ ಅಂತ ಅವನು ಹೇಳ್ತಾನೆ ಅಂದರೆ ಒಟ್ಟಿನಲ್ಲಿ ಯಮ ಹೇಳ್ತಾ ಇದ್ದಾನೆ ನೀನು ಸಿದ್ಧವಾಗಿದೆಯಾ ನಿನಗೆ ಆ ಬ್ರಹ್ಮದ ತತ್ವವನ್ನು ನಾನೀಗ ಹೇಳಿದರೆ ಅದನ್ನು ಸ್ವೀಕರಿಸುವುದಕ್ಕೆ ನೀನು ಯೋಗ್ಯನಾಗಿದೀಯ ಅವನ ಮನಸ್ಸು ನಿನ್ನ ಹೃದಯ ಅದನ್ನು ಸ್ವೀಕರಿಸುವುದಕ್ಕೆ ತಯಾರಾಗಿದೆ ನಿನಗೆ ಮನೆ ತೆರೆದಿದೆ ಅಂದರೆ ಸ್ವಾಗತ ನಾವು ಸ್ವಾಗತ ಮಾಡುವಾಗ ಯಾವತ್ತೂ ಕೂಡ ಮನೆಯನ್ನು ಮುಚ್ಚೋದಿಲ್ಲ ಮನೆ ಬಾಗಿಲನ್ನು ತೆಗಿತೀವಿ ತೆರೀತೀವಿ ಹತ್ತಾರು ಜನ ಮನೆಗೆ ಬಂದರೆ ಮನೇಲಿ ಸಮಾರಂಭ ಮಾಡಿದರೆ ಮನೆಯನ್ನೆಲ್ಲ ಎಲ್ಲ ಬಾಗಿಲನ್ನು ತೆರೀತಾರೆ ಹಾಗೆ ಮನೆ ವಿವೃತಂ ಸದ್ಮ ವಿವೃತಂ ಅಂದರೆ ತೆರೆದಿದೆ ಅಂತ ಆವೃತ್ತ ಅಂತಂದರೆ ಮುಚ್ಚಿದೆ ಅಂತ ಅರ್ಥ ಇದು ವಿವೃತ ಸದ್ಮ ಅಂದರೆ ಮನೆ ವಿವೃತಂ ಸದ್ಮ ನಚಿಕೇತ ಸಂ ಮನ್ಯ ನಚಿಕೇತನಿಗೆ ಈ ಮನೆ ಅಂದರೆ ಬ್ರಹ್ಮ ಲೋಕದ ಮನೆ ಬ್ರಹ್ಮತತ್ವದ ಮನೆಯು ತೆರೆದಿದೆ ಅಂತ ನಾನು ಭಾವಿಸ್ತೇನೆ ಅಂದರೆ ನೀನು ತಯಾರಾಗಿದ್ದೀಯಾ ಬ್ರಹ್ಮತತ್ವವನ್ನು ಪಡ್ಕೊಳ್ಳೋಕ್ಕೆ ನೀನು ಯೋಗ್ಯ ವ್ಯಕ್ತಿಯಾಗಿದೆಯಾ ಅಂತ ಹೇಳಿ ಮುಗಿಸ್ತಾನೆ ಇಷ್ಟನ್ನು ಹೇಳಿದ ಮೇಲೆ ನಚಿಕೇತ ಎಲ್ಲ ಕೇಳಿಸ್ಕೊಂಡು ಸುಮ್ಮನಿದ್ದವನು ಹೇಳ್ತಾನೆ ಅನ್ಯತ್ರ ಧರ್ಮಾತ್ ಅತ್ರ ಅಧರ್ಮ ಅನ್ಯತ್ರ ಅಸ್ಮತ್ ಕೃತ ಅಕೃತ ಅನ್ಯತ್ರ ಭೂತಾಚವ್ಯಾಚ್ ಯತ್ ಪಶ್ಯಸಿ ತತ್ವದ ನೀನು ಏನೇನು ಹೇಳ್ತೀಯ ಎಲ್ಲ ಹೇಳಿದಿಯಪ್ಪ ಈ ಅಧ್ಯಾತ್ಮ ಯೋಗ ಈ ಆತ್ಮವಸ್ತು ಸಂದುರ್ದರ್ಶಂ ಗೂಢಮುನಪ್ರವಿಷ್ಟಮೆಲ್ಲ ಹೇಳಿದೆಯಲ್ಲ ಅದು ಏನು ಅದನ್ನು ಹೇಳು ನೀನು ಸುಮ್ಮನೆ ಅದರ ಬಗ್ಗೆ ಏನೇನೋ ಹೇಳ್ತಾ ಕೂತ್ಕೋಬೇಡ ಯಾವುದು ಅದು ಏನದು ಆ ಬ್ರಹ್ಮಜ್ಞಾನವನ್ನೇ ಹೇಳು ಅಂತ ಹೇಳ್ತಾನೆ ಕೆಲವೊಮ್ಮೆ ಪೀಠಿಕೆಯೇ ಜಾಸ್ತಿ ಆಗುತ್ತೆ ಪೀಟಿಕೆ ಜಾಸ್ತಿ ಆದಾಗ ಮೇನ್ ಪ್ರಧಾನ ವಿಷಯಕ್ಕೇ ಬರುವುದಿಲ್ಲ ಆಗ ಎದುರುಗಿದ್ದವನು ಹೇಳ್ತಾನೆ ನೀನು ಸುಮ್ಮನೆ ಪೀಟಿಕೆ ಹಾಕಬೇಡ ಅದು ಏನಿದೆ ವಿಷಯ ಹೇಳಪ್ಪ ಹಾಗೆ ಹೇಳಿಬಿಡ್ತಾನೆ ನಚಿಕೇತ ಧರ್ಮಾತ್ ಅನ್ಯತ್ರ ಧರ್ಮಾತ್ ಅನ್ಯತ್ರ ಅಧರ್ಮಾತ್ ಯಾವುದು ಧರ್ಮ ಯಾವುದು ಅಧರ್ಮ ಇದೆಲ್ಲ ಈ ಪ್ರಪಂಚಕ್ಕೆ ಸೇರಿದ್ದಲ್ವೇ ಅನ್ಯತ್ರ ಅಸ್ಮಾತ್ ಅಂದರೆ ಅಸ್ಮಾತ್ ಅಂದರೆ ಈ ಕೃತ ಅಕೃತಾತ್ ಕೃತ ಅಂದರೆ ಮಾಡಿದ್ದು ಅಕೃತಾತ್ ಆ ಮಾಡಿದ್ದಕ್ಕಿರುವ ಕಾರಣ ಮಾಡದೇ ಇರುವುದು ಅಂದರೆ ಅದು ಕಾರಣವೂ ಆಗುತ್ತೆ ಯಾವ ಕಾರ್ಯವನ್ನು ಮಾಡಿಲ್ವೋ ಅಲ್ಲಿ ಯಾವ ಕಾರ್ಯ ಇನ್ನು ನಡೆದಿಲ್ಲೋ ಅಲ್ಲಿ ಕಾರಣ ಮಾತ್ರ ಉಳಿತದೆ ಹಾಗಾಗಿ ಈ ಕಾರ್ಯ ಕಾರಣ ಕೃತ ಅಕೃತ ಇದಕ್ಕಿಂತ ಭಿನ್ನವಾದದ್ದು ಧರ್ಮ ಅಧರ್ಮಕ್ಕಿಂತ ಭಿನ್ನವಾದದ್ದು ಕಾರ್ಯ ಮತ್ತು ಕಾರಣ ಅದಕ್ಕಿಂತ ಭಿನ್ನವಾದದ್ದು ಅನ್ಯತ್ರ ಭೂತಾಚ್ಚ ಭವ್ಯಾಚ್ಛ ಭೂತ ಅಂದರೆ ಫಸ್ಟ್ ಕಳೆದು ಭೂತಕಾಲ ಹಿಂದಿನ ಕಾಲದಲ್ಲಿ ಆಗೋದದ್ದು ಭವಿಷ್ಯತ್ ಇನ್ನೂ ಬರಲಿಲ್ಲ ಮುಂದಿನ ಕಾಲ ಭೂತ ಭವಿಷ್ಯ ಇರುವಲ್ಲಿ ವರ್ತಮಾನ ಇದ್ದೇ ಇರುತ್ತದೆ ಅದನ್ನು ಹೇಳಿಲ್ಲ ಆದರೆ ಅದು ನಾವು ತಿಳ್ಕೊಳ್ಬಹುದು ಕಾಲ ಎನ್ನುವುದು ಒಂದನ್ನು ಪ್ರತ್ಯೇಕಿಸಿ ನಮಗೆ ತೆಗೆಯೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಕಾಲಕ್ಕಿಂತ ಆಚೆಗೆ ಇರುವಂಥದ್ದು ಅಷ್ಟೇ ಅಲ್ಲ ಕಾರಣ ಮತ್ತು ಕಾರ್ಯ ಈ ಸಂಬಂಧ ಇದೆಯಲ್ಲ ಕ್ರಿಯಾ ಪ್ರಪಂಚ ಇದು ಅದಕ್ಕಿಂತ ಭಿನ್ನವಾದದ್ದು ಧರ್ಮ ಅಧರ್ಮ ಇದೆಲ್ಲವೂ ಕೂಡ ಈ ಪ್ರಪಂಚಕ್ಕೆ ಸಂಬಂಧಪಟ್ಟದ್ದು ಇದು ಮಾಡಬೇಕು ಇದು ಮಾಡಬಾರದು, ಹೀಗೆ ಮಾಡು ಹೀಗೆ ಮಾಡಿದರೆ ತಪ್ಪು ಇದನ್ನೆಲ್ಲ ನಾವು ನಿರ್ಧರಿಸ್ತೇವೆ ಆದರೆ ಆತ್ಮವಸ್ತು ಇದೆಲ್ಲವನ್ನು ಕೂಡ ಮೀರಿ ಆಚೆಗಿದೆ ಅಂಥದ್ದು ಎತ್ತತ್ತು ಪಶ್ಯಸಿ ಯಾವುದನ್ನು ನೀನು ನೋಡಿದ್ದೀಯಾ ತತ್ ವದ ಅದನ್ನು ಹೇಳಪ್ಪ ನೀನು ಕಂಡದ್ದು ನಿನ್ನ ಏನಾದರೂ ಜ್ಞಾನ ಇದ್ರೆ ಅದನ್ನು ನನಗೆ ಹೇಳು ಸುಮ್ಮನೆ ಅದರ ಬಗ್ಗೆ ಎಲ್ಲ ಯಾಕೆ ತಲೆ ತಿಂತೀಯ ಇಷ್ಟು ಹೇಳಿದಾಗ ಅವನು ಇವನು ತಯಾರಾಗಿದ್ದಾನೆ ಅಂತ ಗೊತ್ತಾಯಿತು ಎಲ್ಲಿ ಇವನು ತಯಾರಾಗಿ ಬಿಟ್ಟಿದಾನೆ ಅಲ್ಲಿ ಬೇರೆ ವಿಚಾರವನ್ನೆಲ್ಲ ಅವನು ಕೇಳೋಕ್ಕೆ ಇಷ್ಟಪಡಲ್ಲ ಆತ್ಮವಸ್ತುವನ್ನು ಇಟ್ಟು ಬೇರೆ ಏನೇನು ಹೇಳಿದ್ರು ಕೂಡ ಅದೆಲ್ಲ ಸಾಕು ಈಗ ವಿಷಯಕ್ಕೆ ಬಾ ಅಂತ ಹೇಳ್ತಾನೆ ಇಲ್ಲಿಂದ ಮುಂದೆ ಈ ಕಥೆಯ ಭಾಗ ಬಹುಪಾಲು ಮುಕ್ತಾಯಾಗಿದೆ ಹದಿನೈದನೇ ಮಂತ್ರ ಕೇವಲ ಇನ್ನು ತತ್ವವಿಚಾರವನ್ನು ಯಮ ಹೇಳ್ತಾ ಹೋಗ್ತಾನೆ ಕಥಾಭಾಗ ಕೇವಲ ಒಂದು ತಂತ್ರದ ಹಾಗೆ ಒಂದು ವಿಷಯವನ್ನು ಹೇಳೋದಕ್ಕೆ ಒಂದು ನಮ್ಮ ಮನಸ್ಸನ್ನು ಸೆಳೆಬೇಕಲ್ಲ ಅದಕ್ಕೆ ಒಂದು ಒಳ್ಳೆಯ ಕಥೆ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ ಅಷ್ಟು ವಿಷಯ ಇಲ್ಲಿ ಪೀಠಿಕೆ ಆಗೋಯ್ತು ಈ ಆತ್ಮವಿದ್ಯೆಯ ವಿಶಿಷ ವಿಶೇಷತೆ ಏನಿದೆ ಮಹತ್ವ ಏನಿದೆ ಅದನ್ನು ತಿಳ್ಕೊಂಡ್ರೆ ಏನೇನು ಆಗುತ್ತದೆ ಇತ್ಯಾದಿ ವಿಚಾರಗಳನ್ನೆಲ್ಲ ಇಲ್ಲಿ ತನಕ ಹೇಳ್ತಾ ಬಂದ ಇದೆಲ್ಲ ಪೀಠಿಕೇನೇ ಆಯಿತು ಆತ್ಮವಸ್ತುವನ್ನು ನೇರ ನಮಗೆ ತಿಳಿದುಕೊಂಡ್ರೆ ಅದು ಎಲ್ಲ ನಿಜವಾದ ಸ್ವರೂಪದಲ್ಲಿ ನಮಗೆ ಅರ್ಥ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ ಅದನ್ನು ಅರಿತುಕೊಳ್ಳೋದಕ್ಕೂ ಕೂಡ ನಮ್ಮ ಮಾನಸಿಕ ಸಿದ್ಧತೆ ಬಹಳ ಅಗತ್ಯ ಇದೆ ಇಷ್ಟಾದಮೇಲೆ ಹದಿನೈದನೇ ಮಂತ್ರದಲ್ಲಿ ಈ ಆತ್ಮವಸ್ತುವಿನ ವಿಚಾರವಾಗಿ ಯಮ ಹೇಳ್ತಾನೆ ಸರ್ವೇ ವೇದ ಯತ್ ಪದಮಾಮನಂತಿ ತಪಾಂಸಿ ಸರ್ವಾಣಿ ಚ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ ಓಂ ಇತ್ಯೇತು ಇದು ಏನು ಅಂತ ಹೇಳ್ತಾನೆ ಸರ್ವೇ ವೇದ ಯತ್ ಎಲ್ಲಾ ವೇದಗಳು ಯತ್ ಪದಂ ಯಾವ ಪದವಿಯನ್ನು ಆಮನಂತಿ ಅಂದರೆ ಪ್ರತಿಪಾದಿಸ್ತವೆ ಹೇಳ್ತವೆ ಇದು ಹೀಗೆ ಅಂತ ವಿವರಿಸ್ತವೆ ಅಂಥ ಆ ಪದವಿ ಸರ್ವೇ ವೇದ ಎಲ್ಲ ವೇದಗಳು ಹೇಳುವ ಸಾರ ಇದು ಯಾವುದು ಓಂ ಅಂತ ಹೇಳ್ತಾನೆ ಓಂಕಾರ ವಿಚಾರವಾಗಿ ಇಲ್ಲಿ ಬರುತ್ತೆ ತಪಾಂಸಿ ಸರ್ವಾಣಿ ಚಯದ್ ವದಂತಿ ಎಲ್ಲ ತಪಾಂಸಿ ಸರ್ವಾಣಿ ಎಲ್ಲ ತಪಸ್ಸುಗಳು ಕೂಡ ಹೀಗೆ ಮಾಡಬೇಕು ಅಂತ ಹೇಳ್ತವೆ ತಪಸ್ಸುಗಳು ಎಲ್ಲ ಸಾಧನೆ ತಪಸ್ಸು ಅಂತಂದರೆ ಕಠಿಣವಾದಂಥ ಸಾಧನೆಗಳಿಗೆ ತಪಸ್ಸು ಅಂತ ಹೆಸರು ದೈಹಿಕವಾದಂಥ ಮತ್ತು ಮಾನಸಿಕವಾದ ತಪಸ್ಸುಗಳು ಅಂತ ಇವೆ ನಾವು ಪರಂಪರೆಯಲ್ಲಿ ಕೇಳಿರ್ತೀವಿ ಸಾಕಷ್ಟು ಬಗೆಯ ತಪಸ್ಸುಗಳು ನೀರಿನಲ್ಲಿ ನಿಂತ್ಕೊಂಡು ದಿನಗಟ್ಟಲೆ ಜಪಧ್ಯಾನ ಮಾಡುವಂಥದ್ದು ಒಂದು ಕಡೆ ಒಂದೇ ಆಸನದಲ್ಲಿ ಕುಳಿತುಕೊಂಡು ಗಂಟೆಗಟ್ಟಲೆ ತಪಸ್ಸು ಮಾಡುವುದು ಹೀಗೆಲ್ಲ ಕೇಳಿರ್ತೀವಿ ಅಥವಾ ಏಕಾಂತ ಸ್ಥಳದಲ್ಲಿ ದೂರದಲ್ಲಿ ಯಾರು ಇಲ್ಲದ ನಿರ್ಜನವಾದ ಪ್ರದೇಶದಲ್ಲಿ ಮನಸ್ಸನ್ನು ಏಕಾಗ್ರ ಮಾಡಿಕೊಂಡು ಆತ್ಮವಸ್ತುವನ್ನು ಭಗವಂತನನ್ನು ಕುರಿತು ಚಿಂತಿಸುವುದು ಅದನ್ನು ತಪಸ್ಸು ಅಂತ ಹೇಳ್ತಾರೆ ಅದೆಲ್ಲವೂ ಕೂಡ ಯಾವ ವಿಷಯವನ್ನು ಹೇಳುತ್ತವೆ ತಪಾಂಸಿ ಸರ್ವಾಣಿಚ ಯತ್ ಯಾವುದನ್ನು ಕುರಿತು ವದಂತಿ ಹೇಳುತ್ತವೆ ಯತ್ ಇಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ಯಾವುದನ್ನು ಬಯಸಿ ಇಚ್ಛಂತಹ ಯಾವುದನ್ನು ಬಯಸಿ ಬ್ರಹ್ಮಚರ್ಯಂ ಬ್ರಹ್ಮಚರ್ಯವನ್ನು ಚರಂತಿ ಆಚರಿಸ್ತಾರೆ ತತ್ತೇ ಪದಂ ಬ್ರಹ್ಮಚರ್ಯ ಅಂತಂದರೆ ಗೊತ್ತೈದೆ ನಿಮಗೆ ಅದಕ್ಕೆ ಕೂಡ ಹಲವಾರು ಬಗೆಯ ಅರ್ಥಗಳೆಲ್ಲ ಇವೆ ಸಹಜವಾಗಿ ನಮಗೆ ಹಿಂದಿನ ಕಾಲದಲ್ಲಿ ತಿಳಿದ ಹಾಗೆ ಬ್ರಹ್ಮಚರ್ಯ ಆಶ್ರಮ ಅಂತ ಒಂದು ಅವಸ್ಥೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಬ್ರಹ್ಮಚರ್ಯ ಗಾರ್ಹಸ್ಥ್ಯ ವನಪ್ರಸ್ಥ್ಯ ಸನ್ಯಾಸ ಅಂತ ನಾಲ್ಕು ಸ್ಟೇಜು ಹಿಂದಿನ ಕಾಲದಲ್ಲಿ ಇತ್ತು ಇದನ್ನು ಆಶ್ರಮಗಳು ಅಂತ ಕರಿತಿದ್ರು ಬೇರೆ ಬೇರೆ ಒಬ್ಬನ ಜೀವನದಲ್ಲಿ ಬರುವ ನಾಲ್ಕು ಹಂತಗಳು ಮೊದಲು ಬ್ರಹ್ಮಚಾರ್ಯ ಆಶ್ರಮ ಬರುತ್ತೆ ಆ ಅವಸ್ಥೆಯಲ್ಲಿ ಇನ್ನೂ ಕೂಡ ಅವನು ಕುಮಾರನಾಗಿರ್ತಾನೆ ಅಥವಾ ಕುಮಾರಿಯಾಗಿರ್ತಾಳೆ ವಿವಾಹಕ್ಕೆ ಮುನ್ನ ವಿದ್ಯಾಭ್ಯಾಸವನ್ನು ನಡೆಸುವಂಥದ್ದು ಗುರುಕುಲದಲ್ಲಿ ಸಾಮಾನ್ಯವಾಗಿ ಗುರುವಿನ ಆ ಮನೆಯಲ್ಲೇ ಇದ್ದುಕೊಂಡು ಎಲ್ಲ ಏನೇನು ವಿದ್ಯೆ ಇದೆ ಅದನ್ನೆಲ್ಲ ಕಲಿಯುವಂಥದ್ದಕ್ಕೆ ಈ ಬ್ರಹ್ಮಚಾರ್ಯ ಆಶ್ರಮ ಅಂತ ಹಿಂದೆ ಹೇಳ್ತಾಯಿದ್ರು ಆದರೆ ಇದಕ್ಕೆ ಅಷ್ಟೇ ಅರ್ಥ ಅಲ್ಲ ಬ್ರಹ್ಮಚರ್ಯ ಅಂತ ಅಂದರೆ ಸಂತಾನ ಉತ್ಪಾದನೆಗಾಗಿ ಮಾಡುವಂಥ ಲೈಂಗಿಕ ಕ್ರಿಯೆಯಿಂದ ಸಂಪೂರ್ಣವಾಗಿ ಒಬ್ಬ ಮುಕ್ತನಾಗಿರುವುದಕ್ಕೆ ಬ್ರಹ್ಮಚರ್ಯ ಅಂತ ಅದನ್ನು ಕೂಡ ಸ್ಪಷ್ಟವಾಗಿ ಈ ಅಧ್ಯಾತ್ಮ ಜೀವನದಲ್ಲಿ ಕರೆದರು ಅದನ್ನು ಆಚರಿಸುವುದು ಕೂಡ ಯಾವುದಕ್ಕೋಸ್ಕರ ಪರಮಾತ್ಮ ಪ್ರಾಪ್ತಿಗೋಸ್ಕರ ಇದನ್ನು ಕೂಡ ಸ್ಪಷ್ಟವಾಗಿ ಶಾಸ್ತ್ರಗಳು ಹೇಳುತ್ತವೆ ಇನ್ನೊಂದು ಕಡೆ ಶಾಸ್ತ್ರ ಹೇಳುತ್ತದೆ ಬ್ರಹ್ಮಚರ್ಯ ಅಂತಂದರೆ ಬ್ರಹ್ಮನಲ್ಲಿ ಚರಿಸುವುದು ಯಾವಾಗಲೂ ನಿರಂತರ ಬ್ರಹ್ಮವನ್ನೇ ಬ್ರಹ್ಮಭಾವವನ್ನೇ ಹೊತ್ತುಕೊಂಡಿರುವುದು ಅಂಥದ್ದು ಒಂದು ಬಗೆಯ ಸಾಧನೆ ನಾವು ಎಷ್ಟೇ ಪ್ರಯತ್ನಪಟ್ಟರು ಮನಸ್ಸನ್ನು ನಿರಂತರವಾಗಿ ಒಂದು ವಸ್ತುವಿನಲ್ಲಿ ಇಡೋದಕ್ಕೆ ಸಾಧ್ಯವೇ ಇಲ್ಲ ಕಷ್ಟ ಇದೆ ಅಂದರೆ ಸಹಜವಾಗಿ ನಮಗೆ ನಿಮಗೆ ಯಾರು ನಿರಂತರ ಹಲವು ವರ್ಷಗಳ ಸಾಧನೆಯಿಂದ ಮನಸ್ಸನ್ನು ಒಂದೇ ವಸ್ತುವಿನಲ್ಲಿ ಇಡುವುದಕ್ಕೆ ಸಮರ್ಥರೋ ಅವರಿಗೆ ಈ ಬಗೆಯ ಸಾಧನೆ ಸಾಧ್ಯ ಇರಬಹುದು ಅಂಥವನು ಬ್ರಹ್ಮ ವಸ್ತುವಿನಲ್ಲೇ ಮನಸ್ಸನ್ನು ಇಟ್ಟರೆ ಅವನ ಜೀವನ ಸಂಪೂರ್ಣವಾಗಿ ಬ್ರಹ್ಮನ ಜೊತೆಗೇ ಸಂಚರಿಸಿದ ಹಾಗಾಗ್ತದೆ ಬ್ರಹ್ಮನಲ್ಲಿಯೇ ಸಂಚರಿಸಿದ ಹಾಕ್ತದೆ ಅದು ಬ್ರಹ್ಮಚರ್ಯ ಅಂತ ಇನ್ನೊಂದು ವಿವರಣೆ ಇದೆ ಇದೇನಿದ್ರೂ ಕೂಡ ಈ ಬ್ರಹ್ಮಚರ್ಯ ಎನ್ನುವಂಥ ಇವೆಲ್ಲವನ್ನು ಆಚರಿಸುವುದು ಪರಮಾತ್ಮನ ಪ್ರಾಪ್ತಿಗೋಸ್ಕರ ತತ್ತೇ ಪದಂ ಈ ಹಿಂದೆ ಹೇಳಿದ ಈ ಎರಡು ಮೂರು ಬಗೆಯ ವಿಚಾರವನ್ನೆಲ್ಲ ಹೇಳಿತಲ್ಲ ಎಲ್ಲ ವಾದಗಳು ವೇದಗಳು ಯಾವುದನ್ನು ಹೇಳುತ್ತವೆ ಎಲ್ಲ ತಪಸ್ಸುಗಳು ಯಾವುದನ್ನು ಕುರಿತಾಗಿ ಮಾಡಲ್ಪಡ್ತವೆ ಬ್ರಹ್ಮಚರ್ಯವನ್ನು ಯಾವುದಕ್ಕೋಸ್ಕರ ಮಾಡಲಾಗ್ತದೆಯೋ ಆ ಪದವನ್ನು ಸಂಗ್ರಹವಾಗಿ ನಿನಗೆ ಹೇಳ್ತೇನೆ ಸಂಗ್ರಹೇಣ ಬ್ರವೀಮಿ ಬ್ರವೀಮಿ ಅಂದರೆ ಹೇಳ್ತೇನೆ ಸಂಗ್ರಹೇಣ ಸಂಕ್ಷಿಪ್ತವಾಗಿ ಹೇಳ್ತೇನೆ ಏನದು ಓಂ ಇತಿ ಏತತ್ತು ಅದುವೇ ಓಂ ಅಂತ ಆ ತತ್ತೇ ಪದಂ ಅಂತ ಹೇಳ್ತಾನೆ ಈ ಪದ ಅಂದರೆ ಅದಕ್ಕೆ ಎರಡು ಅರ್ಥ ಇದೆ ಎರಡಲ್ಲ ಮೂರು ಅರ್ಥ ಇದೆ ಒಂದನೇದಾಗಿ ಈಗಲೇ ಹೇಳಿದೆ ಸರ್ವೇ ವೇದಾ ಯತ್ ಪದಂ ಆಮನಂತಿ ಪದ ಅಂದರೆ ಪದವಿ ಒಂದು ನೆಲೆ ಒಂದು ಸ್ಥಾನ ಪರಮಾತ್ಮನ ಆತ್ಮವಸ್ತುವಿನ ಅತ್ಯಂತ ಶ್ರೇಷ್ಠವಾದ ಸ್ಥಾನ ಅದು ಆ ಅರ್ಥ ಇದೆ ಎರಡನೆಯದಾಗಿ ಪಾದಕ್ಕೆ ಪದ ಅಂತ ಅರ್ಥ ಇದೆ ಆದರೆ ಇಲ್ಲಿ ಆ ಅರ್ಥ ಇಲ್ಲ ಮೂರನೇದಾಗಿ ಒಂದು ಶಬ್ದ ಆ ಶಬ್ದಕ್ಕೆ ಪದ ಅಂತಲೂ ಕೂಡ ಕರೀತಾರೆ ಇಲ್ಲಿ ಶಬ್ದ ನಾವು ತಗೊಳ್ಬಹುದು ಪದವಿ ಅಂತಲೂ ತಗೊಳ್ಬಹುದು ಎರಡು ಅರ್ಥನೂ ಮಾಡ್ಕೊಳ್ಳೋಕ್ಕಾಗುತ್ತೆ ಅಂಥದನ್ನು ನಾನೀಗ ಹೇಳ್ತಾ ಇದ್ದೀನಿ ಆ ಪದವನ್ನು ಓಂಕಾರ ಅಂದರೆ ಅದೊಂದು ಶಬ್ದವೇ ಏಕಾಕ್ಷರಿ ಅಂತ ಕರೀತಾರೆ ಒಂದೇ ಅಕ್ಷರ ಇರುವಂಥ ಶಬ್ದ ಸಂಗ್ರಹೇಣ ಬ್ರವೀಮಿ ಅಂತ ಹೇಳ್ತಾನೆ ಯಾಕೆ ಸಂಗ್ರಹದಿಂದ ಹೇಳ್ತಾನೆ ಅದನ್ನು ವಿಸ್ತರಿಸುವುದಕ್ಕೆ ಹೋದರೆ ಕೊನೆಯಿಲ್ಲ ಮೊದಲಿಲ್ಲ ಓಂಕಾರದ ವಿವರಣೆ ಮಾಡಿ ಪೂರೈಸುವುದಿಲ್ಲ ಯಾಕೆಂದರೆ ಅದು ಪರಬ್ರಹ್ಮವೇ ಆಗಿದೆ ಅದೊಂದು ಪದವೂ ಆಗಿದೆ ಅದೊಂದು ನಾದವೂ ಆಗಿದೆ ಅದು ಸಾಧನೆಯ ಮಾರ್ಗವೂ ಆಗಿದೆ ಆ ಸಾಧ್ಯವಾದ ಸಾಧನೆಯ ಮೂಲಕ ಯಾವುದನ್ನು ಆ ಸಾಧ್ಯ ಅಥವಾ ಗುರಿವಾದ ಪರಬ್ರಹ್ಮವೂ ಆಗಿದೆ ಎಲ್ಲಿ ಗುರಿ ಮತ್ತು ಆ ಮಾರ್ಗ ಎರಡು ಕೂಡ ಒಂದುಗೂಡುತ್ತದೆಯೋ ಅಂಥ ಅಪ್ರತಿಮವಾದಂಥ ಅಕ್ಷರವೇ ಈ ಓಂಕಾರ ಆಗಿದೆ ಹಾಗಾಗಿ ಅದನ್ನು ವಿಸ್ತಾರವಾಗಿ ವಿವರಿಸುವುದಕ್ಕೆ ಹೋದರೆ ಗಂಟೆಗಟ್ಟಲೆ ದಿನಗಟ್ಟಲೆ ಗೊತ್ತಿಲ್ಲ ಸಂಗ್ರಹವಾಗಿ ಓಂ ಅಷ್ಟೇ ಹೇಳ್ತೀನಿ ಹಾಗೆ ಹೇಳಿಬಿಟ್ಟ ಇನ್ನು ಮುಂದೆ ಇದರ ವಿವರಣೆಗಳೇ ಮುಂದಕ್ಕೆ ವಿಸ್ತಾರ ವಿಸ್ತಾರ ವಿಸ್ತಾರವಾಗಿ ಹೋಗುತ್ತೆ ಮುಂದಿನ ವಾರ ಗಮನಿಸೋಣ ಶಾಂತಿಶಾಂತಿಶಾಂತಿ ಹರಿ ಓಂ ತತ್ಸೀರಕೃಷ್ಣರ್ಪಣಮಸ್ತು